ಮಂಗ ಸ್ಥಾಪಕ ಧರ್ಮ ಸರ್ವರ್ಮಸ್ವಿಣಿ ಅವತಾರಷ್ಠಾ ರಮಕ್ರೀನಾ ವಸುದೆ ವಸುತಚಾರಣೋರಂ ದೇವೀ ಪರಮ ವಂದೇ ಜಗದು ಜಯತಿ ಜಗತಿ ಮಾಯಾ ಯಾವುಸ್ತೆ ವಚನರಚನ ಕೇವಲ ಚಾಕಲಯ್ಯ ಧ್ರವಪದಿ ಯಾತೋ ಯತ್ೃಪಾಧಕುಶಲ ಪಾತ್ರ ಬ್ರಹ್ಮಪುತ್ರ ನಮ್ಮ ಇಲ್ಲಿಯವರೆಗೂ ಆದಂತಹ ನಾರದ ಭಕ್ತಿ ಸೂತ್ರದಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಪ್ರಶ್ನೆ ಮಾಡ್ಬೋದು प्रहल प्रहल्लाद भक्ति सूत्रकू ये व्यत आम प्रहल्ला उपदेश में भक्तिशास्त्र केवल ग्रंथ भागवत विष्णुपुराण पद्मपुराण ಇತ್ಯಾದಿ ಅನೇಕ ಕಥೆಗಳಲ್ಲೂ ಕೂಡ ನಮಗೆ ಬೇರೆ ಬೇರೆ ರೀತಿಯಾದಂತಹ ಅವನ ಉಪದೇಶಗಳು ನಮಗೆ ಸಿಗುತ್ತೆ ಅದರಲ್ಲಿ ಮುಖ್ಯವಾಗಿ ನಾವು ಅವನು ನರಸಿಂಹನ ಮುಂದೆ ಹೇಳಿದಂತಹ ಅವನ ಭಕ್ತಿಯ ಕೆಲವೊಂದು ಉಪದೇಶಗಳು ಹಾಗೂ ವಿಷ್ಣು ಪುರಾಣದಲ್ಲಿ ಆತ ದೈತ್ಯರ ಮಕ್ಕಳಿಗೆ ಬೋಧಿಸಿದಂತಹ ಉಪದೇಶಗಳು ತನ್ನ ತಂದೆಯ ಮುಂದೆ ಬೋಧಿಸಿದಂತಹ ಉಪದೇಶಗಳು ಇವೆಲ್ಲ ನಮಗೆ ಸಿಗುತ್ತೆ ಮತ್ತೆ ಆ ಒಂದು ಉಪದೇಶಗಳು ಏನಿದೆಯೋ ಅದು ವಿಸ್ತಾರವಾಗಿದೆ ಇಲ್ಲಿ ಸೂತ್ರ ರೂಪದಲ್ಲಿದೆ ಅಷ್ಟೇ ನಮ್ಮ ಮುಂದಿನ ಸೂತ್ರ सुख दुख इच्छा लाभादी यक्ते काले यर्थम ननेयम भक्ति प्रतीक्ष व्यर्थ न नेय हिंदी सूत्र भक्तिशास्त्राणी मननीकर्मा करी अंतर पुनः यार तम आदर्शवा मईगूसकुंतारो यीत साधना मार्गव अंतु हेगो अ इन मुंदा हेल्ता है मारग्ज सुख दुख इच्छा लाभादित व्यक्ति बिड़े सुख दुख लाभ नष्ट छा द्वेष शीत उष्ण द्वंद्वेल त्यक्ति यारध्यात्म मार्ग नड़ीत भक्त योग दुख ना प्र्ल विष्णु पुराण सुंदरवा उपदेशोपीता मनते अंद्रे हसीव अंद्र बया अदर उपशमन ಅಂತ ಹೇಳಿದ್ರೆ ಅದನ್ನು ನೀಗಿಸಿಕೊಳ್ಳುವುದು ಹಸಿವನ್ನು ಮತ್ತು ಬಾಯಾರಿಕೆಯನ್ನು ನೀಗಿಸಿಕೊಳ್ಳುವುದು ತದ್ವದ ಅದರಂತೆ ಶೀತಾದಿ ಉಪಶಮಂ ಸುಖಂ ಶೀತ ಉಷ್ಣ ಇದರ ಉಪಶಮನ ಶೀತವಾದಾಗ ಬೆಚ್ಚಿಗೆ ಹೊದ್ಕೊಳ್ಳೋದು ಉಷ್ಣವಾದಾಗ ತಂಗಾಳಿಯನ್ನು ಮೈಗೆ ಬೀಸಿಕೊಳ್ಳುವುದು ನೀರನ್ನು ಎಚ್ಕೊಳ್ಳುವುದು ಇತ್ಯಾದಿ ಈ ರೀತಿಯಾಗಿ ನಾವು ಈ ಪ್ರಕೃತಿಯ ಏನು ಒಂದು ಗುಣಗಳಿಗೆ ಪ್ರತೀಕಾರವನ್ನು ಮಾಡ್ತೇವ್ಯೋ ಆ ಉಪಶಮನ ರೂಪ ಅದನ್ನೇ ಯಾರು ಮನ್ಯತೆ ತಿಳಿಯುತ್ತಾರೆ ಬಾಲಬುದ್ಧಿ ಯಾರಿಗೆ ಇನ್ನು ಬುದ್ಧಿ ಬೆಳವಣಿಗೆ ಆಗಲಿಲ್ಲವೋ ಅಂತಹ ಬಾಲರು ಎಲ್ರೂ ಬಾಲರೆ ನಾವೆಲ್ಲರೂ ಬಾಲರೇ ಅಂತ ಅಂದರೆ ಆ ಬುದ್ಧಿಗಿನ್ನೂ ಬಾಲ ಬಂದಿಲ್ಲ ಅಂತ अब बाल बुद्धि इन मकल रीतियों द्वेड मक् बाल बुद्धि दुखमेव ही पुनः पुनः अंत प्रतीकुख सुखवे दुखवे सुखवे अत्यंत स्थिमतांगान व्यय सुख यारगोर ಮೈ ಕೈಯೆಲ್ಲ ನೋವು ಆಗ ವೈದ್ಯರು ಹೇಳ್ತಾರೆ ಈ ವ್ಯಾಯಾಮ ಮಾಡಿ ನಿಮ್ಮ ನೋವು ಶಮನವಾಗುತ್ತೆ ಅಂತ ಹೇಳ್ತಾರೆ ಆವಾಗ ಭ್ರಾಂತಿ ಜ್ಞಾನಾವೃತಾಕ್ಷಣ ಅವರಿಗೆ ಭ್ರಾಂತಿ ಹುಟ್ಟುತ್ತೆ ಈ ರೀತಿ ವ್ಯಾಯಾಮ ಮಾಡುವುದರಿಂದ ಈ ನೋವು ಕಡಿಮೆ ಅಂತ ನಿಜವಾಗಿಯೂ ನೋಡಕ್ಕೆ ಆ ವ್ಯಾಯಾಮ ಅನ್ನೋದು ಇನ್ನೊಂದು ರೀತಿಯ ನೋವೆ ಆಯಾಸವೇ ಈ ಆಯಾಸ ಜಾಸ್ತಿ ಆದಾಗ ಆ ಆಯಾಸ ಮರ್ತೋಗುದು ಆಗಾ ಆ ಇದರಿಂದ ನನಗೆ ಶಾಂತಿ ಸಿಕ್ತು ರಿಲೀಫ್ ಸಿಕ್ತು ಉಪಶಮನ ಸಿಕ್ತು ಅನ್ನುವಂಥ ಒಂದು ಬುದ್ಧಿ ಅದನ್ನೇ ನಾವು ಸುಖ ಅಂತ ತಿಳ್ಕೊಂಡಿದ್ದೇವೆ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ಪ್ರಹಾರೋಪಿ ಸುಖ ಪ್ರಹಾರ ಒಂದು ಏಟ್ ಕೊಟ್ಟರು ಕೂಡ ಅದನ್ನು ಸುಖ ಅಂತ ತಿಳ್ಕೊಳ್ತೀವಿ ನಾವು ಸಮಾಜದಲ್ಲಿ ಹೇಗೆ ಉದಾಹರಣೆಗೆ ಏನೋ ಒಂದು ತೊರಕೆ ತೊರಕೆ ಆ ತೋರಿಸ್ಲಿಲ್ಲ ಅಂದ್ರೆ ಈಗ ಅದು ಅತ್ಯಂತ ಅಸಹ್ಯ ವೇದನೆ ಕೊಡ್ತಾ ಇದೆ ಸರಿ ಅವನು ತೋರಿಸ್ತಾನೆ ಅದು ಅತ್ಯಂತ ನೋವು ಉಂಟು ಮಾಡುತ್ತೆ ಆದ್ರೂ ಕೂಡ ಇನ್ನೂ ಹಿತವಾಗಿದೆ ಯಾವುದು ನೋವು ಆ ನೋವಿನಿಂದ ಇನ್ನೊಂದು ನೋವಂತೆ ತೋರುವ ಇನ್ನೊಂದನ್ನು ಕೂಡ ನಾವು ಪರಿಹಾರ ಮಾಡಲಿಕ್ಕೆ ನೋಡ್ತೇವೆ ಆ ಕ್ರಾಂತಿಯಿಂದ भ्रांति लोक सहज वे अंत अग्न शीते तोयस्त त्रिष गुप्त क्षुद हे अत्य सखिया शीत ना योद्ध कंगा बीसको रीतियाज त्रृष बया कुं ना बयासिक ಭುಕ್ತ ಚ ಕ್ಷುಧ ಹಸಿವೆಯಾಗುತ್ತೆ ತುಂಬ ಹಸಿವೆಯಾದಾಗ ಏನಾಗುತ್ತೆ ಊಟ ಬೇಕು ಅಂತ ಊಟವನ್ನು ಮಾಡ್ತೇವೆ ಒಂದು ರೋಗಕ್ಕೆ ಮಾಡುವಂತಹ ಔಷಧ ಏನಿದೆಯೋ ಅದೇ ಸುಖ ಅಂತ ನಾವು ತಿಳ್ಕೊಂಡಿದ್ದೇವೆ ಕ್ರಿಯತೆ ಸುಖಕರ್ತೃತ್ವ ತದ್ ಚ ಇತರೈ ಯಾವ ಈ ಪ್ರತೀಕಾರವನ್ನ ನಾವು ಸುಖ ಸುಖವನ್ನ ನೀಡುತ್ತದೆ ಅನ್ನುವಂಥ ಬುದ್ಧಿಯಿಂದ ಮಾಡ್ತೇವಿಯೋ ಅದೇ ವಿಪರೀತವಾದಾಗ ವಿಪರೀತವಾದಂತಹ ಪರಿಣಾಮನೂ ಬೀರುತ್ತೆ ಇದೇ ಅಗ್ನಿ ಸೆಕೆ ನಮಗೆ ತಂಗಾಡಿಯನ್ನು ಉಂಟು ಮಾಡಿದಾಗ ಏನಾಗುತ್ತೆ ಅದು ಅಗ್ನಿ ಶಾಂತವಾಗುತ್ತೆ ನಮಗೆ ಹಾಯ್ ಅಂತ ಅನಿಸುತ್ತೆ ಬೇಸಿಗೆ ಕಾಲದಲ್ಲಿ ಅದೇ ಇಂತಹ ಚಳಿಗಾಲದಲ್ಲಿ ನಮಗೆ ಅಗ್ನಿ ಬೇಕಾಗುತ್ತೆ ಯಾವ ಅಗ್ನಿ ಬೇಸಿಗೆ ಕಾಲದಲ್ಲಿ ನಮಗೆ ಸುಖವನ್ನು ನೀಡಿತೋ ಅದೇ ಅಗ್ನಿ ಚಳಿಗಾಲದಲ್ಲಿ ಸುಖವನ್ನು ನೀಡ್ತಾ ಇದೆ ಹಾಗಾದ್ರೆ ಸುಖ ಅನ್ನೋದು ಅಗ್ನಿಯಲ್ಲಿದೆಯೋ ಸುಖ ಅನ್ನೋದು ತಣ್ಣೀರಿನಲ್ಲಿ ಇದೆಯೋ ತಂಗಾಳಿಯಲ್ಲಿದೆಯೋ ಎಲ್ಲಿದೆ ಹಾಗಾದ್ರೆ ಸುಖ ಅನ್ನೋದು ಅನ್ನದಲ್ಲಿದೆಯೋ ಯಾಕೆ ಹಸಿವೆ ನೀಗಿಸ್ತಾ ಇದೆ ಅದೇ ಸರಿ ಹೊಡೆದು ಬಿಟ್ರೆ ಏನಾಗತ್ತೆ ಅಜೀರ್ಣವಾಗಿ ಅದೇ ದುಃಖ ಅದೇ ದುಃಖ ನರಳುತ್ತಾನ ಸರಿ ನೀರು ಕುಡಿಬೇಕು ಎಷ್ಟನ್ನು ನೀರು ಕುಡಿಯೋದು ಬಾಯಾರಿಗೆ ಹಿಂಗೋ ತನಕ ನೀರು ಕುಡಿತಾನೆ ಇನ್ನು ಜಾಸ್ತಿ ನೀರು ಕುಡಿದ್ರೆ ಆಗೋದಿಲ್ಲ ನೀರನ್ನು ಕೂಡ ಅತಿಯಾಗಿ ಸೇರಿಸ ಸೇವಿಸಿದ್ರೆ ಮಂದಾಗ್ನಿ ಉಂಟಾಗುತ್ತೆ ಅಂತ ಆಯುರ್ವೇದ ಹೇಳ್ತಾರೆ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಘಟವನ್ನು ಒಂದು ಘಟ ನೀರು ಕುಡಿದು ಬಿಡಬೇಬೇಕು ಹಾಗ ಹಾಗಲ್ವಂತೆ ಆಯುರ್ವೇದ ವೈದ್ಯರೇನು ಹೇಳ್ತಾರೆ ಅಂದರೆ ಎಲ್ಲದೂ ಅತಿಯಾಗಿ ಮಾಡಬಾರದು ಅತಿ ಸರ್ವತ್ರ ವರ್ಜೆಯೇ ಸರ್ವತ್ರ ಅತಿ ವರ್ಜೆಯೇ ಇಷ್ಟಿಷ್ಟು ಇಷ್ಟಿಷ್ಟು ಇಷ್ಟಿಷ್ಟು ಇಷ್ಟಿಷ್ಟು ನೀರನ್ನು ಕುಡಿಬೇಕು ಇಡೀ ದಿವಸ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ನೀರು ಒಳಗಡೆ ಹೋಗಬೇಕು ಆ ರೀತಿ ಆದ್ದರಿಂದ ನಮ್ಮ ಕೃಷ್ಣೆ ಅಥವಾ ಬಾಯಾರಿಕೆಯನ್ನು ನೀಗಿಸುವಂತಹ ನೀರೇನಿದೆಯೋ ಅದು ಔಷಧ ಅದು ಸುಖ ಆದರೆ ಅದೇ ಅತಿಯಾಗಿ ಕೊಡದ್ರೆ ಅದೇ ದುಃಖ ಹೀಗಾಗಿ ಈ ಸುಖ ದುಃಖಗಳು ಕೂಡ ನಮಗೆ ಏನಾಗುತ್ತೆ ಒಂದು ಸಮಯದಲ್ಲಿ ಸುಖವಾಗಿ ಸುಖ ಇನ್ನೊಂದು ಸಮಯದಲ್ಲಿ ದುಃಖ ಅದೇ ಗೋಚರವಾಗುತ್ತೆ ಅದು ಯಾವುದೇ ವಸ್ತುವಲ್ಲೂ ಸುಖ ಯಾವುದೇ ವಸ್ತುವಲ್ಲೂ ದುಃಖ ಅದಿಲ್ಲ ನಾವು ತಿಳ್ಕೊಂಡಿದ್ರೆ ಈ ವಸ್ತುವಿಂದ ಈ ವ್ಯಕ್ತಿಯಿಂದ ಈ ಸಂದರ್ಭದಲ್ಲಿ ಸುಖ ಸಿಗುತ್ತೆ ಅಂದ್ರೆ ದಾಂತಿ ಈ ವ್ಯಕ್ತಿ ಈ ವಸ್ತು ಈ ಸನ್ನಿವೇಶ ನನ್ನ ದುಃಖಕ್ಕೆ ಕಾರಣ ಅಂತ ತಿಳ್ಕೊಂಡಿದ್ರೆ ಅದು ಕೂಡ ಭ್ರಾಂತಿ ಹೀಗಾಗಿ ಇಲ್ಲಿ ನಾರ್ದ ಅತ್ಯಂತ ಸುಂದರವಾಗಿ ಏನು ಹೇಳ್ತಾನೆ ಹೇಳಿದ್ರೆ ಈ ಸುಖ ದುಃಖಗಳೆಲ್ಲ ಕೇವಲ ಬಂದು ಹೋಗುವಂಥದ್ದು ಆಗಮಾ ಪಾಯಿನೋ ನಿತ್ಯ ತಾನ್ ಸ್ಥಿತಿಕ್ಷಸ್ವ ಭಾರತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಇವೆಲ್ಲ ಬಂದು ಹೋಗ್ತಕ್ಕಂಥದ್ದು ಇದೆಲ್ಲ ಏನಂದರೆ ನಮ್ಮ ಯಾತ್ರೆ ನಿವಾಸದಲ್ಲಿ ನಮ್ಮ ಮನಸ್ಸಂಬಂತಹ ಯಾತ್ರಿ ನಿವಾಸದಲ್ಲಿ ಬಂದು ಹೋಗುವಂತಹ ಯಾರೋ ಎಸ್ ಅತಿಥಿಗಳು ಇದ್ಯಾವುದೂ ಕೂಡ ಪರ್ಮನೆಂಟ್ ಅಲ್ಲ ಅವರು ಬಂದು ನಾವು ಇಲ್ಲೇ ಜಾಂಡ್ಯಾ ಹೋಗ್ಬಿಡ್ತೇವೆ ಅಂತ ಅವ್ರಿಗೂ ಹೇಳಿಕ್ಕಾಗೋದು ನಮ್ಗೆ ಯಾವಾಗ ನಾವು ಸುಖವಾಗಿಯೇ ಇರಬೇಕು ಅಂದರೆ ಇಲ್ಲ ಅವ್ನು ಹೋಗ್ಬೇಕಾಗುತ್ತೆ ಆ ಒಂದು ಸನ್ನಿವೇಶ ಹೋಗ್ಬೇಕಾಗುತ್ತೆ ಆ ವಸ್ತು ಹೋಗ್ಬೇಕಾಗತ್ತೆ ಆ ವ್ಯಕ್ತಿ ಹೋಗ್ಬೇಕಾಗತ್ತೆ ನಮ್ಗೆ ಯಾವಾಗ್ಲೂ ದುಃಖ ಬರಬಾರದು ಅಂತ ಹೇಳಿದ ಒಂದು ಅನ್ನೊಂಗೂ ಇಲ್ಲ ದುಃಖ ಬಂದೇ ಬರ್ತದೆ ಯಾಕಂದ್ರೆ ನೀವು ಯಾತ್ರೆ ನಿವಾಸದಲ್ಲಿ ತೆಗೆದಿಟ್ಟಿದ್ರ ಈ ಯಾತ್ರೆ ನಿವಾಸ ತೆಗೆದ್ಮೇಲೆ ಮನಸ್ಸಂಬಂತಹ ಈ ಯಾತ್ರೆ ನಿವಾಸ ತೆಗೆದ್ಮೇಲೆ ಅಲ್ಲಿ ಅವರ ಆಗಮನ ಆಗಿಯೇ ಆಗ್ತದೆ ನೀವು ಬೇಡ ಅಂದ್ರೂ ಹೀಗಾಗಿ ಈ ಕೇವಲ ದಾರಿ ಹೋಕರಿಗೆ ನಾವು ಮನಸ್ಸನ್ನು ಕೊಡಬಾರ್ದು ಯಾರು ಬೀದಿಯಲ್ಲಿ ಸಿರುತ್ತಾರೋ ನೀವು ಕೇವಲ ಒಂದು ಸ್ವಲ್ಪ ಹೊತ್ತು ಆಶ್ರಯ ಕೊಡ್ತೀರಲ್ಲ ಮನಸ್ಸಲ್ಲಿ ಅವರ ಮೇಲೆ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ತೊಡಗಿಸಬಾರದು ಯಾಕೆ ಅಂತ ಹೇಳಿದ್ರೆ ಭಕ್ತನಾದವನಿಗೆ ಭಗವಂತನಲ್ಲಿ ಇಡಬೇಕೇ ಹೊರತು ಈ ಸುಖ ದುಃಖಾದಿ ಅಥವಾ ಇಚ್ಛಾ ದ್ವೇಷ ಇತ್ಯಾದಿ ಈ ರೂಪದಲ್ಲಿ ಇಡಬಾರದು ಅಂತ ಹೇಳ್ತಾ ಇದ್ದೀವಿ ಈಗ ಹೀಗೆ ಮಾಡಿದ ಮೇಲೆ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಸುಖ ದುಃಖ ಈ ಥರ ದ್ವಂದ್ವಗಳು ನಾವು ಯಾವಾಗ ಮನಸ್ಸಿಂದ ಬಿಡ್ತೇವೆಯೋ ನಿಜವಾಗಿಯೂ ನಾವು ನಮ್ಮ ಮನಸ್ಸನ್ನು ಪರೀಕ್ಷೆ ಮಾಡಿಕೊಂಡ್ರೆ ಇಪ್ಪತ್ನಾಲ್ಕು ಗಂಟೆ ನಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇರುತ್ತೆ ಅಂತ ಹೇಳಿದ್ರೆ ಕೇವಲ ಇದರದೇ ಚಿಂತೆ ನಡೀತಾ ಇರುತ್ತೆ ದ್ವಂದ್ವಗಳದೇ ಚಿಂತೆ ನೀವು ಲೆಕ್ಕ ಸುಖ ದುಃಖ ಇಚ್ಛಾ ಅನಿಚ್ಛ ಲಾಭ ನಷ್ಟ ಇದನ್ನೇ ಅದನ್ನೇ ನಾವು ಭೂತ ಹಾಗೂ ಭವಿಷ್ಯಕ್ಕೆ ಹೊಂದಿಸಿ ಯಾವಾಗಲೂ ಬೆಲುಕ್ ಹಾಕ್ತಾ ಇರ್ತೇವೆ ಇನ್ನೇನು ಬರೋದು ನಮ್ಮ ತಲೆಯಲ್ಲಿ ಇನ್ನೇನು ಬರಲ್ಲ ನಮ್ಮ ತಲೆಯಲ್ಲಿ ನಾಳೆ ಏನು ಮಾಡೋದು ನಮ್ಮ ಡೆಪಾಸಿಟ್ ಖಾಲಿ ಆಗ್ತಾ ಇದೆಯಲ್ಲ ಇನ್ನೂ ಒಂದು ವಾರ ಇದೆಯಲ್ಲ ಸಂಬಳ ಬರೋದಕ್ಕೆ ಹೀಗಿಲ್ಲ ಅದೇನದು ನಷ್ಟದ ಚಿಂತೆ ನಷ್ಟದ ಚಿಂತೆ ಭವಿಷ್ಯದಕ್ಕೆ ಸಂಬಂಧಪಟ್ಟ ನಷ್ಟದ ಚಿಂತೆ ಹಾಗೆ ಹಿಂದೆ ಆಗಿದ್ದನ್ನೇ ಸ್ಮರಿಸ್ತಾ ಇರೋದು ಅಗ್ಬಿಡ್ತಲ್ಲ ಹೀಗಾಗಬಾರ್ದಾಗಿತ್ತು ಅದಾಗ ಹೋಗಿದೆ ನಮ್ಮಿಂದ ಅದು ತಪ್ಪಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಆದರೂ ಕೂಡ ಮನಸ್ಸು ಚಿಂತನೆ ಮಾಡ್ತಾ ಇರತ್ತೆ ಹೀಗಾಗ್ಬಿಟ್ಟಿದೆಯಲ್ಲ ಏನು ಮಾಡೋದು ಅಂತ ಅದಕ್ಕೇನಾದರೂ ಪರಿಹಾರ ಹುಡುಕೋದಿಲ್ಲ ಕೇವಲ ಕೊರಗತಾ ಇರೋದು ಕೊರಗ್ತಾ ಇರೋದು ನಷ್ಟ ಇಂಥ ಬರ್ತದೆ ಇದನ್ನೆಲ್ಲ ಗಂಟೆ ಚಿಂತನೆ ಮಾಡ್ತಾ ಇರ್ತಲ್ಲ ಒಮ್ಮೆ ಅವನ ಇದರ ಸ್ವರೂಪವನ್ನು ಅರಿತುಕೊಂಡಾಗ ಭಕ್ತನಾದ ಇದೆಲ್ಲ ಕೇವಲ ನನ್ನ ಪಾಠಕ್ಕೆ ಬಂದಿರುವಂತಹ ವ್ಯಕ್ತಿಗಳು ಜೀವದ ಪರಿಪಕ್ವತೆಗೆ ಬಂದಿರುವಂತಹ ಬೇರೆ ಬೇರೆ ಸನ್ನಿವೇಶಗಳು ಅಷ್ಟೆ ಸುಖವೂ ಒಂದು ಪಾಠ ಕಲಿಸುತ್ತೆ ದುಃಖವೂ ಒಂದು ಪಾಠ ಕಲಿಸುತ್ತೆ ಲಾಭವೂ ಒಂದು ಪಾಠ ಕಲಿಸುತ್ತೆ ನಷ್ಟವೂ ಒಂದು ಪಾಠ ಕಲಿಸುತ್ತೆ ಇಚ್ಛೆ ಅನ್ನೋದು ಒಂದು ಪಾಠ ಕಲಿಸುತ್ತೆ ಹಾಗೆಯೇ ದ್ವೇಷ ಅನ್ನೋದು ಒಂದು ಪಾಠ ಕದ್ದು ಕೂಡ ನಮಗೆ ನಮ್ಮ ಮಾರ್ಗದಲ್ಲಿ ಪಾಠ ಕಲಿಸ್ಲಿಕ್ಕೆ ಮಾತ್ರ ಬರ್ತವೆ ಹೊರತು ನಮ್ಮ ಸಂಗಾತಿ ಅಲ್ಲ ನಮ್ಮ ನಿತ್ಯ ಸಂಗಾತಿ ಯಾರು ಅವನೇ ಭಗವಂತ ಮಾತ ಇದನ್ನು ನಿಶ್ಚಯ ಮಾಡ್ಕೊಂಡು ಬರೋದು ಇದು ಯಾವಾಗ ಮನಸ್ಸಿನ ನಿಶ್ಚಯವಾಗುತ್ತೋ ನಿತ್ಯ ಯಾವುದು ಅನಿತ್ಯ ಯಾವುದು ಆಗ ಆಟೋಮೆಟಿಕ್ ಆಗಿ ತನ್ನಿಂದ ತಾನೇ ಮನಸ್ಸು ನಿತ್ಯದ ಕಡೆ ಹೋಗುತ್ತೆ ಯಾಕಂದ್ರೆ ಮನಸ್ಸಿನ ಸ್ವಭಾವ ಏನು ಅಂತ ಹೇಳಿದ್ರೆ ಯಾವಾಗ ನಿತ್ಯವನ್ನೇ ಆಗುತ್ತೆ ಯಾವಾಗಲೂ ಕೂಡ ಹಾಗಿದ್ರೆ ಈಗ ಇದರಲ್ಲೆಲ್ಲ ಅದು ಮನಸ್ಸು ತೊಡಗಿದೆಯಲ್ಲ ಸುಖ ದುಃಖ ಲಾಭ ನಷ್ಟದಲ್ಲಿ ತೊಡಗಿದೆಯಲ್ಲ ಅಂತ ಹೇಳಿದ್ರೆ ಅದರ ಭ್ರಾಂತಿ ಇದೆ ಇಲ್ಲಿ ನಿತ್ಯ ಅಂತ ಭ್ರಾಂತಿ ಆ ಭ್ರಾಂತಿಯಿಂದ ಅದರ ಹಿಂದೆ ಓಡಬಹುದು ಯಾವಾಗ ಆ ಭ್ರಾಂತಿ ಹೊರಟೋಗುತ್ತೋ ಆವಾಗ ಮನಸ್ಸು ಏನಾಗುತ್ತೆ ಅದರಿಂದ ಹಿಂತಳಿಯುತ್ತೆ ಹಿಂತೆಗೆದುಕೊಂಡು ತನ್ನ ಗುರಿಯನು ಭಗವಂತ ಅವನಲ್ಲೇ ಇರುತ್ತೆ ಈಗ ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಇಂಥ ದ್ವಂದ್ವಗಳಿಂದ ನಾವು ಮನಸ್ಸನ್ನು ಹಿಂತೆಗಿತೇವೆ ಪ್ರತ್ಯಾಹಾರ ಮಾಡ್ತೇವೆ ಸುಖ ದುಃಖ ಎಲ್ಲವನ್ನು ಸಮಾನವಾಗಿ ನೋಡ್ತೇವೆ ಎಲ್ಲ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಸಮಯ ಉಳಿಯುತ್ತದೆ ಯಾಕೆಂದ್ರೆ ಇಪ್ಪತ್ನಾಲ್ಕು ಗಂಟೆ ಮನಸ್ಸು ಇದನ್ನೇ ಚಿಂತೆ ಮಾಡ್ತಾ ಇತ್ತಲ್ಲ ಈಗ ಚಿಂತೆಯಿಂದ ಹಿಂದೆ ಸರಿ ನಿಶ್ಚಿಂತವಾಯಿತು ಹೀಗೆ ಮಾಡ್ತಾ ಇರಬೇಕಾದ್ರೆ ಈಗ ಅದಕ್ಕೆ ಸಮಯ ಉಳಿತು ಮನಸ್ಸಿಗೆ ಸಮಯ ಹೆಚ್ಚು ಸಿಕ್ ಈ ಸಮಯ ಹೆಚ್ಚು ಸಿಕ್ಕಿದಾಗ ಏನಾಗುತ್ತೆ ಕಾಲೇ ಪ್ರತೀಕ್ಷ ಹೆಚ್ಚು ಸಮಯ ಸಿಕ್ಕಾಗ ಏನಾಗುತ್ತೆ ಕ್ಷಣಾರ್ಧಮಿ ವ್ಯರ್ಥನೇಯಂ ಒಂದು ಕ್ಷಣವನ್ನೂ ಕೂಡ ವ್ಯರ್ಥವಾಗಿ ಕಳೆಯಬಾರದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಆ ಈಗ ಆರಾಮಾಗಿದ್ದೇವೆ ಯಾಕೆ ನಮ್ಮ ಮನಸ್ಸು ಸುಖ ಇಲ್ಲ ದುಃಖ ಇಲ್ಲ ಒಂಥರ ಪರಮಶಾಂತಿ ಅಂತ ಅದಕ್ಕೆ ಶಮ ಸುಖ ಅಂತ ಕರೀತಾರೆ ಯೋಗದ ಭಾಷೆಯಲ್ಲಿ ಶಮ ಸುಖ ಅಂತ ಸಾಕ್ಷಾತ್ಕಾರ ಅಲ್ಲ ಅದಕ್ಕೂ ಇದಕ್ಕೂ ತುಂಬ ದೂರ ಇದೆ ಇಲ್ಲಿ ಬಗ್ಗೆ ತುಂಬಾ ದೂರ ಇದೆ ಆದರೆ ಯಾವಾಗ ಇದು ಬರುತ್ತೋ ನಮಗದೇ ಸಿಕ್ಕದಷ್ಟು ಖುಷಿ ಆಗುತ್ತೆ ಮನಸ್ಸು ಒಂಥರ ಟ್ರಾಂಕ್ವಿಲ್ ಆಗುತ್ತೆ ಒಂಥರ ಯಾಕೆ ಏನು ದ್ವಂದ್ವಗಳೇ ಇಲ್ಲ ಚಿಂತನೆ ಮಾಡಲಿಕ್ಕೆ ಏನು ಇಲ್ಲ ನ ಕಿಂಚಿದಪಿ ಚಿಂತಗೆ ಅಂತ ಭಗವಂತ ಇದನ್ನೇ ಹೇಳು ಆರನೇ ಅಧ್ಯಾಯ ಭಗವದ್ಗೀತದಲ್ಲಿ ಧ್ಯಾನಯೋಗದಲ್ಲಿ ನ ಕಿಂಚಿದಪಿ ಚಿಂತೆಗೆ ಏನನ್ನೂ ಕುರಿತು ಆಲೋಚಿಸಬಾರದು ಅವನ ಒನಸು ಆ ಅಭ್ಯಾಸಕ್ಕೆ ಒಳಗಾಗಿ ಏನನ್ನೂ ಆಲೋಚಿಸಬೇಕು ಆಗೇನಾಗತ್ತೆ ಸಮಯ ಸಿಕ್ಕುತ್ತೆ ಅವನಿತ್ತು ಅವಾಗೇನು ಮಾಡ್ತಾನೆ ಸಮಯ ಸಿಕ್ತು ಆಯ್ತು ಇನ್ನೇನು ಮಾಡ್ತಾವೆ ಸುಮ್ಮನೆ ಇದೆ ಬಿಡ್ತಾವೆ ವ್ಯರ್ಥವಾಗಿ ಹೊರಟೋಗ್ಬಿಡುತ್ತೆ ಸಾಧನೆಯಲ್ಲಿ ಹೋಗುವುದಿಲ್ಲ ಸಮಯ ಸಾಧನೆಯಲ್ಲಿ ಸಮಯ ಹೋಗುವುದಿಲ್ಲ ವ್ಯರ್ಥವಾಗುತ್ತೆ ವ್ಯರ್ಥವಾಗಿ ಸಮಯವನ್ನು ಕಳಿಯಬಾರದು ಅಂತ ಇಲ್ಲಿ ಎಚ್ಚರಿಸ್ತಾರೆ ಯಾರೋ ನಾರವರು ಯಾಕೆ ಅಂದರೆ ಇನ್ನೊಂದು ರಹಸ್ಯ ಇದೆ ರಹಸ್ಯ ಈ ಎಲ್ಲವನ್ನೂ ನಿಮ್ಮ ಮನಸ್ಸಿನ ಮನಸ್ಸಿಂದ ಹೊರಗೆ ಹಾಕಿದ ಮೇಲೆ ಭಗವಂತ ಪರೀಕ್ಷೆ ಮಾಡ್ತಾನೆ ನಿಮ್ಮನ್ನು ಇವನು ನಿಜವೂ ನಾನೇ ಬೇಕೋ ಅಥವಾ ಇವನಿಗೆ ಕೇವಲ ದ್ವಂದ್ವರಹಿತವಾದಂತಹ ಮಾನಸಿಕ ಸ್ಥಿತಿ ಇದ್ರೆ ಮಾತ್ರ ಸಾಕು ಅಂದರೆ ಅದೊಂಥರ ಸುಖ ಅಲ್ವಾ ಆ ಸುಖ ಮಾತ್ರ ಸಾಕೋ ಅಥವಾ ನಾನು ಬೇಕು ಅನ್ನುವಂತಹ ಸುಖ ಬೇಕು ಪರಮಾನಂದ ಬೇಕು ಇವನಿಗೆ ಹೇಗೆ ಅನಿಸ್ಬಿಡುತ್ತೆ ಅಂದರೆ ಸುಖ ದುಃಖ ಲಾಭ ನಷ್ಟ ಇದೆಲ್ಲ ಹೊರಟೋದಾಗ ಮನಸ್ಸಲ್ಲಿ ಶಮ ಸುಖ ಅವನಿಗೆ ಭ್ರಾಂತಿ ಬಂದ್ಬಿಡುತ್ತೆ ಆ ಇದೇ ಪರಮಾನಂದ ಇದೇ ಪರಮಾನಂದ ಅನ್ನುವಂಥ ಭ್ರಾಂತಿ ಬರುತ್ತೆ ಅಲ್ಲ ಅದು ಯಾಕೆ ಪುನಃ ವಾಪಸ್ ಬರುವಂತಹ ಸಾಧ್ಯತೆ ಇದೆ ನಾನು ಸಾಧ್ಯತೆ ಇದೆ ಮರಳಿ ಹೋಗುತ್ತ ಮರಳಿ ಸಂತೆಗೆ ಹೋಗುತ್ತೆ ಮನಸ್ಸಿನ ಸ್ವಭಾವ ಏನು ಪರಮಾತ್ಮನ ಪಾದಕ್ಕೆ ಕರ್ಕೊಂಡು ಹೋಗಿಲ್ಲ ಅಂದರೆ ವಾಪಸ್ ಸಂತೆ ಹೋಗುತ್ತ ಮಾರ್ಕೆಟ್ಟಿಗೆ ಹೋಗುತ್ತೆ ಪ್ರಪಂಚ ಅಂತಕ್ಕಂಥ ಮಾರ್ಕೆಟಿಗೆ ಹೋಗುತ್ತೆ ಅದರ ಸ್ವಭಾವ ಇದು ನಿಮಗೆ ತಾತ್ಕಾಲಿಕ ಮಾತ್ರ ಅದು ನಿಮಗೆ ತೋರಿಸುತ್ತೆ ತಾತ್ಕಾಲಿಕವಾಗಿ ಸುಖ ಅಂದರೆ ಏನು ಅಂತ ಯಾಕೆ ಮನಸ್ಸನ್ನು ನೀವು ಕೊಲ್ಲಬಾರ್ದು ಅದಕ್ಕೆ ಬೇಕಾಗಿರೋದೇ ಭಗವಂತನ ಪಾದಪದ್ಮಗಳಿಗೆ ಹಾಕಿದ್ರೆ ಅದರ ಕತೆ ಮುಗಿತು ಆದ್ರಿಂದ ನಿಮಗೆ ಹೀಗೆ ಶುರು ಮಾಡುತ್ತೆ ತನ್ನ ಆಟವನ್ನು ತೋರಿಸ್ಲಿಕ್ಕೆ ನಾನ್ ಅಂದರೆ ಏನು ನೋಡ್ಕೋ ಅಂತ ತುಂಬ ಪವರ್ಫುಲ್ ಮನಸ್ಸು ಯಾಕೆ ಮನಸ್ಸು ಕೂಡ ಭಗವಂತನ ಒಂದು ವಿಭೂತಿ ಈಗ ಅದಕ್ಕೆ ಭಗವಂತ ಏನು ಮಾಡ್ತಾನೆ ಅಂದರೆ ನಿಜವಾಗಿಯೂ ನನಗೆ ಇವನ ಮೇಲೆ ಇವನಿಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇದು ಅಂತ ಟೆಸ್ಟ್ ಮಾಡಲಿಕ್ಕೆ ಅವನ ಅಸಿಸ್ಟೆಂಟ್ ಅವನ ಸೇವಕ ಒಬ್ಬ ಇದ್ದಾನೆ ಆ ಸೇವಕನನ್ನು ನಮ್ಮ ಮುಂದೆ ಬಿಡ್ತಾನೆ ಸೇವಕನನ್ನು ನಮ್ಮ ಬಳಿ ಬಿಡ್ತಾನೆ ಇದು ಹೇಗೆ ಅಂತಂದ್ರೆ ಹೇಗೆ ದೊಡ್ಡ ದೊಡ್ಡ ಚೀಫ್ ಮಿನಿಸ್ಟರು ಪ್ರೈಮ್ ಮಿನಿಸ್ಟರು ಬರೋಕ್ಕಿಂತ ಮುಂಚೆ ಆ ಮುಂದೆ ಇದಾಗಿ ಹೋಗ್ತಾರಲ್ಲ ಸಾಂಗೋಪಾಂಗಿಗಳು ಅವರ ಒಂದು ಪ್ರೋಟೋಕಾಲ್ ಇವರು ಬರ್ತಾರಲ್ಲ ಟೆಸ್ಟ್ ಮಾಡ್ಲಿಕ್ಕೆ ಪರೀಕ್ಷೆ ಮಾಡ್ಲಿಕ್ಕೆ ಎಲ್ಲ ಈಗ ನಮ್ಮ ಪ್ರಧಾನಿ ಬರ್ತಾ ಇದ್ದಾರೆ ಈ ಜಾಗಕ್ಕೆ ಈ ಎಲ್ಲ ಅರೇಂಜ್ಮೆಂಟ್ ಫ್ರೀಯಾಗಿದ್ಯೋ ಇಲ್ವೋ ರಿಸೀವ್ ಮಾಡ್ಲಿಕ್ಕೆ ಸೂಕ್ತ ಇಲ್ಲ ಅಂದ್ರೆ ಅಲ್ಲಿಂದಲೇ ಗಾಡಿ ಬಿಡ್ತಾರೆ ಬರುದಿಲ್ಲ ಅಂತ ಹಾಗೆ ಎಲ್ಲ ಅರೇಂಜ್ಮೆಂಟ್ ಕರೆಕ್ಟ್ ಆಗಿದ್ಯೋ ನೋಡಿರ್ಬೇಕು ದಯಾಸ್ ಡಯಾಸ್ ಎಲ್ಲ ಮುಂಚೆನೆ ಹಿಂದಿನ ಬಂದು ಬಾಂಬ್ ದೊಡ್ಡದವ್ರು ಬಂದು ಎಲ್ಲ ಅಲ್ಲೆಲ್ಲ ನೋಡ್ಕೊಂಡು ಆಮೇಲೆ ಎಲ್ಲೆಲ್ಲಿ ಎಲ್ಲಿ ಕೂತ್ಕೊಡ್ತಾರೆ ಇಲ್ಲೆಲ್ಲ ಬುಲೆಟ್ ಪ್ರೂಫ್ ಹಾಕಿದಾರೋ ಇಲ್ವೋ ಎಲ್ಲಿ ಕೂತ್ಕೊಡ್ತಾರೆ ಎಲ್ಲಿ ಕೂತ್ಕೊಡುವ ಅಷ್ಟು ದೂರದಲ್ಲಿ ಅವರ ಎಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೋ ಇಲ್ವೋ ಇದೆಲ್ಲ ವ್ಯವಸ್ಥೆಯನ್ನು ಚೆನ್ನಾಗಿ ನೋಡಿ ಯಾರು ಮುಂಚೆ ಬಂದಿದ್ದಾನೋ ಅವನಿಗೆ ತೃಪ್ತಿ ಆಯಿತು ಅಂದರೆ ಅವನಿಗೆ ತೃಪ್ತಿ ಆಯಿತು ಅಂದರೆ ಅವನ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೇನೆ ಅಲ್ಲಿಂದ ಆ ಒಬ್ಬ ಘನ ವ್ಯಕ್ತಿಯ ಆ ಇದು ಬರುತ್ತೆ ಮೆರವಣಿಗೆ ಬರುತ್ತೆ ಪ್ರೊಸಿಷನ್ ಬರುತ್ತೆ ಹಿಂದೆ ಹೋದ್ರೆ ಬರೋದಿಲ್ಲ ನೋಡಿ ಒಬ್ಬ ಶಂಕರಾಚಾರ್ಯ ಹೋಗ್ತಾ ಇದ್ರು ಕೂಡ ಮೊಟ್ಟೆ ಮೊದಲು ಬಂದು ಯಾವ ಜಾಗಕ್ಕೆ ಬರಬೇಕೋ ಅಲ್ಲಿ ಅವರ ಅಂಗೋಪಾಂಗಿಗಳು ಎಲ್ಲ ಬಂದು ಎಲ್ಲ ಪರೀಕ್ಷೆ ಮಾಡಿ ವೀಕ್ಷಣೆ ಮಾಡಿ ನಂತರವೇ ಅವ್ರನ್ನ ಬರ ಮಾಡ್ಕೊಳ್ತಾರೆ ಇಲ್ಲದೆ ಹೋದ್ರೆ ಇಲ್ಲ ವ್ಯವಸ್ಥೆ ಸರಿ ಇಲ್ಲ ನಿಮ್ ಸರಿ ಹಾಗೆ ಭಗವಂತ ಕಾಲ ಅನ್ನುವಂತಹ ತನ್ನ ವಿಭೂತಿಯನ್ನ ಸೇವಕನನ್ನಾಗಿ ಈ ಭಕ್ತನ ಬಳಿಗೆ ಬಿಟ್ಟು ಹೋಗ್ತಾನೆ ಕಾಲಃ ಕಲೆಯ ತಾಮಹಂ ಅಂತ ಭಗವಂತ ವಿಭೂತಿ ಯೋಗದಲ್ಲಿ ಹೇಳ್ಬಿಟ್ಟಿದ್ದಾನೆ ಕಾಲ ಗಣನೆ ಮಾಡ್ತಕ್ಕಂಥವರು ಕಲೆಯತಕ್ಕಂಥವರಲ್ಲಿ ಕಾಲವೇ ನಾನು ಅಂತ ಹೌದು ಅಲ್ವಾ ವಿಭೂತಿ ಯೋಗದಲ್ಲಿ ಭಗವಂತ ಹೇಳಿದ್ದಾನೆ ಹೀಗೆ ಈ ವಿಭೂತಿಗಳಲ್ಲಿ ಕಾಲನೂ ಒಂದು ಈ ವಿಭೂತಿಯ ಕೆಲಸ ಏನು ಅಂತ ಹೇಳಿದ್ರೆ ತುಂಬನೆ ಇನ್ಕುಟ್ಟು ಸಾಕ್ಷಿಯಾಗಿ ನೋಡ್ತಾ ಇರ್ತಾನೆ ಈ ಭಕ್ತನ ಜೀವನವನ್ನು ಇವನೆಲ್ಲ ನನ್ನ ವಡೆಯ ಇಲ್ಲಿ ಬಂದರೆ ಅವನು ಅದಕ್ಕೆ ತಕ್ಕಂತಹ ವ್ಯವಸ್ಥೆಯನ್ನು ಮಾಡಿದ್ದಾನೋ ಇವನಿಗೆ ಅವನಲ್ಲಿ ಪ್ರೀತಿ ಇದೆಯೋ ಅಂತ ಮೊದಲು ಟೆಸ್ಟ್ ಮಾಡ್ತಾನ ಅದಕ್ಕೆ ಆ ಪ್ರೀತಿಯನ್ನು ತೋರಿಸುವಂತಹ ಬೇರೆ ಎಲ್ಲ ಏನೋ ಸಲಕರಣೆಗಳನ್ನು ಅವನು ಜೋಡಿಸ್ಕೊಂಡಿದ್ದಾನೋ ಅದನ್ನು ನೋಡ್ತಾನ ಅದನ್ನ ನೋಡ್ತಾನೆ ಅದೆಲ್ಲ ಸರಿ ಇದ್ರೆ ಅದೆಲ್ಲ ಸರಿ ಇದ್ರೆ ಕಾಲಹುದೇ ಆಯಿತು ಇಲ್ಲೆಲ್ಲ ವ್ಯವಸ್ಥೆ ಸರಿ ಇದೆ ನೀನ್ ಬರ್ಬೋದು ಹೇ ಒಡೆಯ ನೀನ್ ಬರ್ಬೋದು ಅಂತ ತಕ್ಷಣ ಬರ್ತಾವ ಭಗವಂತ ತಕ್ಷಣ ಬರ್ತಾನೆ ಯಾಕಂದ್ರೆ ಅವನು ಕಾಲಾತೀತ ಕಾಲಕ್ಕೆ ಅತೀತ ಅವನಿಗೇನು ಇಂಥ ಟೈಮ್ ಆದ್ಮೇಲೆ ಬರಬೇಕು ಇಂಥ ಟೈಮ್ ಆದ್ಮೇಲೆ ಬರಬಾರ್ದು ಅಂತೇನಿಲ್ಲ ನನಗೆ ಇಷ್ಟು ಜನ್ಮ ಆದ್ಮೇಲೆ ಮುಕ್ತಿ ಇಲ್ಲ ಹಾಗೆ ಹಾಗಿಲ್ಲ ಇಲ್ಲಿ ತಕ್ಷಣ ಮುಕ್ತಿ ಇಲ್ಲಿ ತಯಾರಾದ ತಕ್ಷಣ ಅವ್ನು ಬರ್ತಾನ ಇಲ್ಲಿ ತಯಾರಿಲ್ಲ ಅಂದ್ರೆ ಎಷ್ಟು ಜನ್ಮ ಹೋದ್ರೂ ಇಲ್ಲ ಎಷ್ಟು ವರ್ಷ ಹೋದ್ರೂ ಇಲ್ಲ ಆದ್ರಿಂದ ಇಲ್ಲಿ ತಯಾರಾಗ್ತಾ ಇದೆಯೋ ಇಲ್ಲೋ ಅಂತ ಅವ್ನು ನೋಡ್ತಾ ಇರ್ತ ಕಾಲ ಆದ್ರಿಂದ ಆ ಕಾಲವನ್ನು ಏನ್ ಮಾಡಬೇಕು ನೀವು ಅಲಂಕಾರಗೊಳಿಸಬೇಕು ಆ ಭಗವಂತನ ವಿಭೂತಿಯಾದಂತಹ ಕಾಲವನ್ನ ಅಲಂಕೃತಗೊಳಿಸಬೇಕು ಯಾವುದ್ರಿಂದ ಒಳ್ಳ ಗುಣಗಳಿಂದ ಅಲಂಕೃತಗೊಳಿಸಬೇಕು ಪ್ರೀತಿಯಿಂದ ಅಲಂಕೃತಗೊಳಿಸಬೇಕು ಭಗವಂತನಿಗೆ ಏನೇನು ಇಷ್ಟವೋ ಅದನ್ನೆಲ್ಲ ಇವನಿಗೆ ಕೊರಬೇಕು ಅಂದ್ರೆ ಆ ಸಾಧನೆಯನ್ನು ಮಾಡ್ಕೊಂಡು ಬರಬೇಕು ಅಂತ ಆಗೇನಾಗುತ್ತೆ ಇವನು ಖುಷಿ ಆದ್ರೆ ಕಾಲ ಖುಷಿ ಆದ್ರೆ ಅವನು ಹೇಳ್ತಾನೆ ಹೇ ಒಡೆಯ ಇವನು ಒಳ್ಳೆಯವನು ನೀನೀಗ ಬರ್ಬೋದು ಬಾ ಅಂತ ಹೇಳ್ತಾನೆ ಇವನು ಇವನ ಸಮಯವನ್ನ ಅತ್ಯಂತ ಏನು ಸಮರ್ಪಕವಾಗಿ ನಿನ್ನ ಸ್ಮರಣೆಯಲ್ಲೇ ನಿನ್ನ ಮನನ ಮನದೆಯಲ್ಲೇ ಕರೀತಾ ಇದ್ದಾನೆ ಆದ್ರಿಂದ ಈಗ ಬರ್ಬೋದು ಬಾ ಅಂತ ಕರಿತಾನೆ ಆಗ ಭಗವಂತ ತನಗಿಚ್ಚೆ ಇದ್ದಾಗ ಬಂದ್ಬಿಟ್ಟ ತನಗಿಚ್ಛೆ ಇದ್ದಾಗ ಬಂದ್ಬಿಟ್ಟು ಸಿಗ್ನಲ್ ಕೊಟ್ಟ ತಕ್ಷಣ ಬಂದ್ಬಿಟ್ಟ ಹಾಗೆ ಕಾಲೇ ಪ್ರತೀಕ್ಷ ಮಾಡೆ ಒಂದು ಕ್ಷಣವನ್ನು ಕೂಡ ವ್ಯರ್ಥವಾಗಿ ಕಳೆಯಬಾರದು ಒಂದು ಕ್ಷಣ ಸಿಗುವುದೇ ಕಷ್ಟ ಈ ಮಾನವ ಜೀವನದಲ್ಲಿ ಒಂದು ಕ್ಷಣ ಸಿಗುವುದೇ ಕಷ್ಟ ಇದನ್ನ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಕೌಮಾರ ಆಚರೇತ್ ಪ್ರಾಜ್ಯ ಧರ್ಮಾನ್ ಭಾಗವತಾನ್ ಇಹ ಕೋಹಿ ಜಾನಾತಿ ಕಪ್್ಯಾಧ್ಯ ಮೃತ್ಯುಕಾಲೋ ಭವಿಷ್ಯತಿ ಕೌಮಾರ ಆಚರೇತ್ ಕೌಮಾರೇ ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ಇದ್ದಾಗಲೇಯೇ ಭಾಗವತ ಧರ್ಮಗಳನ್ನ ಭಕ್ತಿಯ ಧರ್ಮಗಳನ್ನ ಆಚರಿಸಬೇಕು ವಯಸ್ಸಾದ್ಮೇಲಲ್ಲ ಅನ್ನೋ ಹೇಳಿದ್ದಾರೆ ಪ್ರಾಜ್ಞನಾದೋನು ಅಂದ್ರೆ ಸ್ವಲ್ಪವಾದ್ರೂ ಬುದ್ಧಿ ಇದ್ದೋನ್ ಪ್ರ ಯಾಕೆ ಆಚರಿಸ್ಬೇಕು ಯಾಕೆ ಹೇಳ್ತಾ ಇದ್ದೀವಿ ಕಣ್ಣು ವಯಸ್ಸಿನಲ್ಲಿ ಆಚರಿಸ್ಬೇಕು ಅಂದ್ರೆ ಕೋಹಿ ಜಾನಾತಿ ಯಾರಿಗೆ ಗೊತ್ತಿದೆ ಕಸಾದ್ಯ ಮೃತ್ಯುಕಾದೋ ಭವಿಷ್ಯದ ಯಾರಿಗೆ ಇಂದು ಮೃತ್ಯು ಆಗುವುದಿಲ್ಲ ಅಂತ ಯಾರಿಗೂ ಗೊತ್ತಿದೆ ಯಾರಿಗೂ ಗೊತ್ತಿದೆ ಇದಕ್ಕೆ ಪಾಂಡವರದೊಂದು ಕತೆ ಸುಂದರವಾದ ಕತೆ ಬರುತ್ತೆ ಅದರಲ್ಲಿ ಯುಧಿಷ್ಠಿರ ಕೊನೆಯಲ್ಲಿ ರಾಜ್ಯಭಾರ ಮಾಡ್ತಾ ಸಮಯದಲ್ಲಿ ಅವನು ಪ್ರಚುರವಾದಂತಹ ಧಾರ್ಮಿಕ ಕಾರ್ಯಗಳನ್ನು ಮಾಡುವಂತಹ ಸಮಯದಲ್ಲಿ ಅನೇಕ ದಾನ ಧರ್ಮಗಳನ್ನು ಮಾಡ್ತಾ ಸಮಯ ಸೂರ್ಯ ಅಸ್ತದ ಸಮಯ ದಾನವನ್ನು ಮಾಡುವುದು ನಂತರ ಸಂಧೆ ಮಾಡುವುದು ಈ ಒಂದು ಅವನ ನಿತ್ಯ ಕರ್ಮ ಇತ್ತು ಸರಿ ಒಂದ್ ದಿವಸ ಏನಾಯ್ತು ಅವನು ಎಲ್ಲ ದಾನ ಕರ್ಮಗಳನ್ನು ಮಾಡಿ ಸಮಯವಾಯಿತು ಆಯಿತು ಇನ್ನು ಸಮಯವಾಯಿತು ಅಂತೇಳಿ ಒಳಗಡೆ ಹೋಗ್ತಾ ಇದ್ದಾನೆ ಹೋಗುವಂತ ಸಮಯದಲ್ಲಿ ಒಬ್ಬ ಬ್ರಾಹ್ಮಣ ಅಲ್ಲಿ ಬಂದ ಬಂದಿದ್ದಾನೆ ಏನ್ ಮಾಡೋದು ಭಿಕ್ಷೆಗೆ ಬಂದಿದ್ದಾನೆ ಇಂತಹ ಸಮಯದಲ್ಲಿ ಬಂದಾನೆ ಇನ್ನ ಸಂಧೆ ಹೊತ್ತಾಯಿತು ಆಗೊಂದು ಹೇಳ್ದ ನೋಡು ನೀನ್ ನಾಳೆ ಬಾ ನನಗೆ ಸಮ ನಮಗೆ ನನಗೆ ಸಮಯವಿಲ್ಲ ನೀನ್ ನಾಳೆ ಬಾ ಹೋಗು ನಾಳೆ ಕೊಡ್ತೇನೆ ನೀನು ಭಿಕ್ಷೆ ನಾಳೆ ಬೆಳಿಗ್ಗೆ ಇಂತಿಷ್ಟ ಸಮಯಕ್ಕೆ ಬಾ ನಾನು ನಾಳೆ ನಾಳೆ ಭಿಕ್ಷೆ ಕೊಡ್ತೇನೆ ಅಂತ ಸರಿ ಆ ಬ್ರಾಹ್ಮಣ ಹೆಚ್ಚು ಮೋರೆ ಹಾಕೊಂಡು ಕೊಟ್ಟವರು ಭೀಮಾ ಇದನ್ನೆಲ್ಲ ಅಲ್ಲಿ ಸುತ್ತಲು ನೋಡ್ತಾ ಇದ್ದಾನೆ ಇವೇನ್ ಮಾಡ್ತಾ ಇದ್ದ ಅಣ್ಣ ಅಂತ ಸರಿ ತಕ್ಷಣ ಅವನಿಗೆ ಹೊಡಿತು ಓಡಿ ಹೋಗಿ ಅರಮನೆಯ ಮೇಲ್ಗಡೆ ಓಡಿ ಹೋಗಿ ಅಲ್ಲಿ ಗಂಟೆ ಇತ್ತು ಆ ಗಂಟೆಯನ್ನ ಯಾವ್ದಾದ್ರೂ ಒಂದು ಆಪತ್ಕಾಲದಲ್ಲಿ ಅಥವಾ ರಾಜ ಏನಾದ್ರೂ ಮಹಾ ಘೋಷಣೆ ಮಾಡ್ತಾ ಇರಬೇಕಾದ್ರೆ ಅಂತಹ ಸಮಯದಲ್ಲಿ ಪ್ರಜೆಗಳನ್ನ ಕರ್ ನಿಲ್ಲಿಸ್ಲಿಕ್ಕೆ ಆ ಗಂಟೆಯನ್ನ ಬಾರಿಸ್ತಾ ಇದ್ರು ಇವನು ಓಡ್ ಹೋಗಿ ಜೋರ ಗಂಟೆಯನ್ನ ಬಡೀಲಿಕ್ಕೆ ಶುರು ಮಾಡಬೇಕು ಡಣ ಡಣ ಗಂಟೆ ಬಡೀಲಿಕ್ಕೆ ಶುರು ಮಾಡ್ತಾರೆ ಸರಿ ಈ ಗಂಟೆಯನ್ನ ಬಳಿ ಶುರು ಆಯ್ತು ಎಲ್ಲಾ ಕಡೆಯಿಂದ ಜನ ಓಡ್ ಬರ್ತಾ ಇದ್ದಾರೆ ಶಿಗಳು ರಾಜ ಪುರೋಹಿತರು ಎಲ್ಲ ಓಡ್ ಬಂದ್ರು ಯುದಿಷ್ಠನಿಗೂ ಏನಪ್ಪಾ ಇದು ನನಗೆ ಗೊತ್ತಿಲ್ವಲ್ಲ ಏನು ಅನೌನ್ಸ್ಮೆಂಟು ಇವತ್ತು ಅಂತ ಹೇಳಿ ಓಡು ಹೋಗಿ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ಭೀಮಾ ನಿಂತ್ಕೊಂಡಿದ್ದಾರೆ ಯುದಿಷ್ಟ ಕೇಳ್ತಾನೆ ಏನ್ ಭೀಮಾ ಏನ್ ವಿಚಾರ ಗಂಟೆ ಬಾರ್ತಿ ಎಲ್ಲರನ್ನು ಕರೆದಿ ಅಲ್ಲ ಏನು ಅಂತ ಆಗ ಭೀಮಾ ಎಲ್ಲರನ್ನು ಉದ್ದೇಶಿಸಿ ಹೇಳ್ತಾನೆ ಯುದಿಷ್ಟನ್ನು ಉದ್ದೇಶಿಸಿ ಹೇಳುವುದಿಲ್ಲ ಎಲ್ಲರನ್ನು ಉದ್ದೇಶಿಸಿ ಹೇಳ್ತಾನೆ ನೋಡಿ ನಾನು ಇವತ್ತು ಗಂಟೆಯ ಗಂಟೆ ಬಾರಿಸಿ ನಿಮ್ಮನ್ನೆಲ್ಲ ಕರೆದಿರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ ಅತ್ಯಂತ ಸಿಹಿ ಸುದ್ದಿಯನ್ನು ನಾನು ತಂದಿದ್ದೇನೆ ಇವತ್ತು ಅತ್ಯಂತ ಸಿಹಿಯಾದಂತಹ ಸುದ್ದಿ ಏನು ಸಿಹಿಯಾದಂತಹ ಸುದ್ದಿ ಅಂತ ಹೇಳಿದ್ರೆ ಇವತ್ತು ನನಗೆ ಗೊತ್ತಾಯಿತು ನನ್ನ ಅಣ್ಣ ಯುದಿಷ್ಠಿರ ಸಾವನ್ನ ಗೆದ್ದಿದ್ದಾನೆ ಎಂಬುದಾಗಿ ನನಗೆ ಮನವರಿಕೆ ಆಗಿದೆ ಅದಕ್ಕೋಸ್ಕರ ಆ ಸಿಹಿ ಸುದ್ದಿಯನ್ನು ಹೇಳಲಿಕ್ಕೆ ನಿನ್ಗೆ ಗಂಟೆಯನ್ನು ಬಾರಿಸ್ತಾ ಇದ್ದೇನೆ ಅಂತ ತಕ್ಷಣ ಇದು ಗೊತ್ತಾಯಿತು ಓ ಹೌದು ನಾನು ಹಾಗೆ ಮಾಡಬಾರ್ದಾಗಿತ್ತು ಅಂತ ಯಾಕೆ ಅಂತ ಹೇಳಿ ಇನ್ ನಾಳೆ ಅನ್ನೋದು ಬರುತ್ತೋ ಇಲ್ಲೋ ಗೊತ್ತಿಲ್ಲ ಇವತ್ತೇ ಅವನ ಪ್ರಾಣ ಹೊರಟು ಹೋದ್ರೆ ನಾಳೆ ಆ ಮಾಡುವಂತಹ ಪುಣ್ಯ ಕಾರ್ಯ ದಾನ ಕಾರ್ಯ ಎಲ್ಲಿ ಸಾಗುತ್ತೆ ಸಾಗುವುದಿಲ್ಲ ಹೋಯ್ತಾ ಸ್ವಲ್ಪ ಪುಣ್ಯದಿಂದ ಹೊಂಚಿದ್ ನಾನಲ್ಲ ತಕ್ಷಣ ಅವನು ತಪ್ಪಿನ ಅರಿವಾಗಿ ಆ ಬ್ರಾಹ್ಮಣ ಪುನಃ ಕರೆಸಿ ಅವನು ಅಲ್ಲಿ ದಾನವನ್ನು ನೀಡ್ತಾನ ಹೀಗೆ ಈ ಮೃತ್ಯು ಅಂತಕ್ಕಂಥದ್ದು ಯಾವಾಗ ಬರುತ್ತೆ ಗೊತ್ತಾಗುತ್ತೆ ಅದಕ್ಕೆ ಒಂದು ಕಡೆ ಗುರು ಕೌಮುಡಿ ಒಂದು ಗ್ರಂಥದಲ್ಲಿ ಸುಂದರವಾಗಿ ಹೇಳಿದ್ದಾರೆ ಹರೇ ಹರೇ ಭಜಿ ಹರೇರ್ ನಾಮ ಹರಿರ್ನಾಮ ಹ ಒಂದ್ ಕಡೆ ಬರುತ್ತೆ ಬಹಿಷ್ಕರತಿ ನಿಶ್ವಾಸೆ ವಿಶ್ವಾಸ ಕಿಂಕರಿಸತಿ ಕಕ್ಕ್ಯತಿ ಅಂತ ಹೊರಗಡೆ ಹೋಗುವಂತಹ ನಿಶ್ವಾಸವು ವಾಪಸ್ ಒಳಗಡೆ ಬರುತ್ತೆ ಅನ್ನುವ ವಿಶ್ವಾಸ ಯಾರಿಗಿದೆ ಹೊರಗಡೆ ಹೋಗುವಂತಹ ನಿಶ್ವಾಸ ವಾಪಸ್ ಒಳಗಡೆ ಬರುವಂತಹ ವಿಶ್ವಾಸ ಯಾರಿಗಿದೆ ಆದ್ರಿಂದ ಎಲ್ಲವೋ ಹರಿಯ ನಾಮವನ್ನು ಭಜಿಸು ಹರಿಯ ನಾಮವನ್ನು ಭಜಿಸು ಅಂತ ಗುರು ಕೌಮುರಿ ಹೇಳುತ್ತೆ ಹಾಗೆಯೇ ಇನ್ನೊಂದು ದಕ್ಷ ಸ್ಪೃತಿಯಲ್ಲಿ ಹೀಗೆ ಬರುತ್ತೆ ಆ ಸುತ್ತೇ ಆಮೃತೆ ಕಾಲಂ ನಯೇರ್ ವೇದಾಂತ ಚಿಂತನ ಚಿಂತೆಯ ದ್ಯಾನ್ನ ಅವಸರಂ ಕಿಂಚಿತ್ ಕಾಮೀನಾ ಮನಾಗತಿ ಆ ಸುತ್ತೇ ಮಲಗುವವರೆಗೂ ಅಂತ ಬೆಳಿಗ್ಗೆ ಏಳುವ ಸಮಯದಿಂದ ಮಲಗುವವರೆಗೂ ಯಾಕಂದ್ರೆ ಮಲಗಿದ ಮೇಲೆ ನಮ್ಮ ಕಂಟ್ರೋಲ್ ಇಲ್ಲ ಆದ್ರಿಂದ ನಮ್ಮ ಕಂಟ್ರೋಲು ನಮ್ಮ ಮನಸ್ಸಿನ ಒಂದು ನಿಯಂತ್ರಣ ನಮ್ಮ ಕೈಯಲ್ಲಿ ಇರುವವರೆಗೆ ಅಂದ್ರೆ ನಿದ್ರೆ ಬರುವ ತನಕ ಆ ಸುತ್ತೇನೆ ಪ್ರಾಣ ಇರುವ ತನಕ ಏನ್ ಮಾಡಬೇಕು ನಯೇತ್ ಕಳಿಯಬೇಕು ಹೇಗೆ ಕಳಿಬೇಕು ಹರಟೆ ಹೊರ್ಕೊಂಡಲ್ಲ ವೇದಾಂತ ಚಿಂತೆಯ ವೇದಾಂತ ಚಿಂತನೆಯನ್ನು ಮಾಡುವುದೊಂದಿಗೆ ಅಥವಾ ಭಕ್ತಿಯ ಚಿಂತನೆಯನ್ನು ಮಾಡುವುದೊಂದಿಗೆ ಕಾಲವನ್ನು ನಯೇ ಕಾಲವನ್ನು ಕಡಿಯಬೇಕು ದದ್ಯಾದ ನ ಅವಸರಂ ಅವಕಾಶ ಕೊಡಬಾರದು ಯಾವುದಕ್ಕೆ ಕಿಂಚಿತ್ ಸ್ವಲ್ಪವಾದರೂ ಕಾಮಾದೀನ ಮನಾಗ ಬಿ ಸ್ವಲ್ಪವಾದರೂ ಮನ ಸ್ವಲ್ಪವಾದರೂ ಕಾಮಾದಿ ಯೋಚನೆಗಳಿಗೆ ಮನಸ್ಸಿನಲ್ಲಿ ಅವಕಾಶವನ್ನು ಕೊಡದಂತೆ ಯಾಕೆ ಅಂತ ಹೇಳಿದ್ರೆ ಈಗ ಸಮಯ ಅದಕ್ಕೆ ಕೊಟ್ಟರೆ ಒಂದೋ ಮನಸ್ಸಿನಲ್ಲಿ ಒಳ್ಳೆ ಆಲೋಚನೆ ಬರುತ್ತೆ ಭಗವಂತ ಭಗವಂತನಿಗೆ ಸಂಬಂಧಪಟ್ಟಂತೇ ಬರುತ್ತೆ ಇಲ್ಲದೆ ಹೋದರೆ ಹಾಳು ಮೂಡುವ ಆಲೋಚನೆ ಬರುತ್ತೆ ಒಂದೋ ನಮ್ಮನ್ನು ಮೇಲೆ ಕೆತ್ತುವಂತಹ ಆಲೋಚನೆಗಳು ಬರುತ್ತೆ ಇಲ್ಲದೆ ಹೋದ್ರೆ ನಮ್ಮ ನಮ್ಮನ್ನು ಕೆಳಕ್ಕೆ ತಳ್ಳುವಂತಹ ಆಲೋಚನೆಗಳು ಬರುತ್ತೆ ಆದ್ರಿಂದ ಕಾಲವನ್ನ ಸ್ವಲ್ಪವಾದರೂ ವ್ಯರ್ಥವಾಗಿ ಕಳೆಯಬಾರದು ಅದಕ್ಕೆ ಭರ್ತೃಹರಿ ತನ್ನ ವೈರಾಗ್ಯ ಪುಸ್ತಕದಲ್ಲಿ ಹೇಳ್ತಾನೆ ಯಾವ ಸ್ವಸ್ಥಮಿದಂ ಕಲೇವರ ಗೃಹಂ ಯಾವಚ್ಚ ದೂರೇ ಜರ ಯಾವ ಸ್ವಸ್ಥ ವಿಧಂ ಕಲೆಯವರ ಎಲ್ಲಿಯವರೆಗೆ ನಮ್ಗೆ ಆರೋಗ್ಯ ಸರಿಯಾಗಿದ್ಯೋ ಭಗವಂತ ಚೆನ್ನಾಗಿ ಆರೋಗ್ಯ ಕೊಟ್ಟಿದ್ದಾನೆಯೋ ಎಲ್ಲಿಯ ತನಕ ಊಟ ಮಾಡಿದ್ದೆಲ್ಲ ಚೆನ್ನಾಗಿ ಜೀರ್ಣವಾಗುತ್ತೋ ಚೆನ್ನಾಗಿ ನಿದ್ರೆ ಬರುತ್ತೋ ಏನ್ ಚಿಂತೆ ಇಲ್ವೋ ಶರೀರ ಗಟ್ಟುಮುಟ್ಟಾಗಿದ್ಯೋ ಅಲ್ಲಿಯ ತನಕ ಗೃಹಂ ಕಲೆಯವರ ಗೃಹಂ ಶರೀರ ಅಂತಕ್ಕಂತಹ ಮನೆ ಎಲ್ಲಿಯ ತನಕ ಚೆನ್ನಾಗಿದ್ಯೋ ಸ್ವಸ್ಥ ವಿಧಂ ಯಾವಚ್ಚ ದೂರೇ ಜರ ಎಲ್ಲಿಯ ತನಕ ಮುಪ್ಪು ಅನ್ನುವುದು ಇನ್ನೂ ದೂರದಲ್ಲಿ ಕಾಣ್ತಾ ಇದೆಯೋ ಬಂದು ಅಪ್ಕೊಳ್ಳಿದವೋ ಯಾವಚ್ಚ ಇಂದ್ರಿಯ ಶಕ್ತಿಯೇ ಅಪ್ರತಿಹತ ಎಲ್ಲಿಯ ತನಕ ನಮ್ಗ ನಮ್ಮ ಇಂದ್ರಿಯ ಶಕ್ತಿಗಳು ಇನ್ನು ಚುರುಕಾಗಿದೆಯೋ ಚೆನ್ನಾಗಿದೆಯೋ ಅಲ್ಲಿಯವರೆಗೆ ಯಾವ ಕ್ಷಯೋ ನಾಯುಷ ಎಲ್ಲಿಯವರೆಗೂ ನಮ್ಮ ಆಯುಸ್ಸು ಇನ್ನೂ ಕ್ಷೀಣಿಸಲಿಲ್ಲವೋ ಇನ್ನು ಆಯುಸ್ಸು ಇನ್ನೂ ಚೆನ್ನಾಗಿದೆಯೋ ನಮಗೆ आत्मश्रेयस तावदेव विदुष कार्य प्रयत्नो मह अल वेगू तत्म श्रेयस्ोस्कुष बुद्धिवंत ऐन प्रयत्नो कार्य प्रयत्न प्रयत्न महान प्रयत्न महा प्रयत्नता हैवे च ಕೂಪಖನನ ಪ್ರತ್ಯೃಶಃ ಪ್ರೋದ್ದೀಪ್ತೆ ಭವನೆ ಈ ಮನೆ ಬೆಂಕಿ ಹಾಕಿ ಉರಿತಾ ಇರಬೇಕಾದ್ರೆ ಆಗ ನಾನು ಬಾವಿ ತೋಡ್ತೇನೆ ಅಂತ ಓಡಿದ್ರೆ ಮನೆ ಹೊರಗಡೆ ಓಡಿದ್ರೆ ಅವನು ಬಾವಿ ತೋಡೋದು ಯಾವಾಗ ಅಲ್ಲಿ ನೀರು ನಿಗತ್ೋ ಏನು ಗ್ಯಾರಂಟಿ ಇಲ್ಲ ಆಮೇಲೆ ಎಲ್ಲ ಆರ್ಸುವಷ್ಟ್ರಿಗೆ ಮನೆ ಭಕ್ತವಾಗಿರುತ್ತ ಹಾಗೆಯೇ ಕೊನೆಯ ಮಾಡಿಕೊಂಡ್ರೆ ಸಾಕ್ರಿ ಏನು ಹೇಳಿದ್ದಾರೆ ನಮ್ಮ ಜೀವನದ ಅಂತಿಮ ಘಟ್ಟದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಸಾಕು ಯಾಕೆ ಅಜಾಮಿ ಮಾಡಿಲ್ವಾ ಅಜಾಮಿಣನ ಕತೆ ಇದೆಯಲ್ಲ ನಾರಾಯಣ ಅಂತ ಹೇಳಿಬಿಟ್ಟು ಆಗ ಏನು ಆದರೆ ಅಜಾಮಿಣನ ಈ ವೃತ್ತ ಅಂತ ನಮ್ಗೆಲ್ಲರಿಗೂ ಅರ್ಧಂಬರ್ಧ ಅಷ್ಟೇ ಇಡಿಯಾಗಿ ನಾವು ಓದಿಲ್ಲ ಅದು ಭಾಗವತ ಅಲ್ವಾ ಅವನೊಬ್ಬ ಯೋಗ ಭ್ರಷ್ಟ ಅಜಾಮಿಳ ಯೋಗ ಭ್ರಷ್ಟ ಉತ್ತಮ ಕೊಲದಲ್ಲಿ ಹುಟ್ಟಿದಂತಹ ಅಜಾಮಿಳ ಅನೇಕ ತಪಸ್ಸುಗಳನ್ನು ಮಾಡಿ ತನ್ನ ಸ್ವಧರ್ಮಕ್ಕೆ ವಿಹಿತವಾದಂತಹ ಕರ್ಮಗಳನ್ನು ನಿಷ್ಕಾಮ ಭಾವನೆಯಿಂದ ಮಾಡಿ ಯಾವುದೋ ಒಂದು ಅಚಾತುರ್ಯದಿಂದ ಅವನಿಗೆ ಯಾವಳಲ್ಲಿಯೋ ಆಸಕ್ತಿ ಹುಟ್ಟಿ ಭ್ರಷ್ಟನಾಗಿ ಎಷ್ಟೋ ವರ್ಷ ಹಾಗೆ ಕಳೆದು ಕೂಡ ಅವನಲ್ಲ ಸಂಸ್ಕಾರ ಹಾಗೆ ಇತ್ತು ಒಳಗಡೆ ತಾಪ ಹುಡಿತಾ ಇಲ್ಲ ಅಯ್ಯೋ ನಾನು ಮಾಡಿದ ತಪ್ಪು ನಾನು ಮಾಡಿದ್ ತಪ್ಪು ನಾನು ಮಾಡಿದ ತಪ್ಪು ನನ್ನ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟೆ ಭಗವಂತನೇ ಸತ್ಯ ಇದೆಲ್ಲ ನಶ್ವರ ಬಿಡದಾಗ್ತಾ ಇಲ್ಲ ಅವನ ಇಂತಹ ಸ್ಥಿತಿ ಅವನು ಮಾಡಿರೋ ಒಳ್ಳೆಯ ಗುಣ ಅವನ್ ಮಾಡಿ ಈಗ ಮಾಡ್ತಾ ಇರುವಂತ ಈ ಸಂಸ್ಕಾರ ಎರಡು ಫೈಟಿಂಗ್ ಫೈಟಿಂಗ್ ಆಗ್ತಾ ಎಲ್ಲ ಹಾಗೆ ಒಬ್ಬ ಸಾಧಕನ ಜೀವನ ಅಂದರೆ ಇಟ್ಟೆ ಫೈಟಿಂಗ್ ಫೈಟಿಂಗ್ ಹಾಗೆ ಇರಬೇಕಾದ್ರೆ ಹಾಗೇನಾಗತ್ತೆ ಕೊನೆಯಲ್ಲಿ ಅದು ಇನ್ನಾಗುತ್ತೆ ಭಗವತ್ ಕೃತೆಯಿಲ್ಲ ಅದು ಏನಾಗುತ್ತೆ ಗೆಲ್ಲುತ್ತೆ ಯಾವುದು ಮಾಡಿರುವಂತಹ ಧರ್ಮ ಕಾರ್ಯ ಮಾಡಿರುವಂತಹ ಭಗವಂತನ ನಾಮಸ್ಮರಣೆ ಮಾಡಿರುವಂತಹ ಭಗವಂತನ ಕುರಿತಾದಂಥ ಚಿಂತನೆಗಳು ಗೆಲ್ಲುತ್ತೆ ಯಾಕೆಂದರೆ ಅದೇ ಶಕ್ತಿಯುತವಾಗುತ್ತೆ ಇಲ್ಲಿ ಎಷ್ಟೇ ಇದಕ್ಕೆ ನೀವು ಕೊಡಿ ಆಹುತಿಯನ್ನು ಕೊಡಿ ಇದಕ್ಕಂತ ಶಕ್ತಿ ಇಲ್ಲ ತೋರುತ್ತೆ ಬಹಳ ಶಕ್ತಿ ಬಿಡೋದಾಗಿ ಆದ್ರೆ ಭಗವಂತನ ಬಲದ ಎದುರುಗಡೆ ಇದ್ರ ಬಲ ಎಂದಿಲ್ಲ ಅವನನ್ನು ಶರಣಾಗ್ತನಾದ್ರೆ ಅವನೊಳಗಡೆ ಪಶ್ಚಾತ್ತಾಪ ಕುದೀತಾ ಇತ್ತಲ್ಲ ಅಜಾಮಿಳನಿಗೆ ಆಗೇನಾಗ್ತಾ ಇತ್ತು ಆ ಪಶ್ಚಾತ್ತಾಪದಿಂದ ಪಶ್ಚಾತ್ತಾಪದ ಬೇಗೆಯಿಂದ ಏನಾಯ್ತು ಅವನ ಪಾಪು ಎಲ್ಲ ನಾಶವಾಗ್ತಾ ಇದೆಲ್ಲ ಭಾಗವತಲು ಬರೆಯುವುದಿಲ್ಲ ಅವರು ಏನು ಬೇಕಾಗಿದೆ ಅಲ್ಲಿ ನಾಮದ ಗುಣಗಾನವನ್ನು ಮಾಡಬೇಕಾಗಿದೆ ಅದಕ್ಕೋಸ್ಕರ ಆ ಒಂದು ಅಂಶವನ್ನು ಮಾತ್ರ ಎತ್ತಿ ಹೇಳ್ತೇವೆ ಹೇಳಿ ಹೇಳಿದ್ದಾರೆ ಆ ಒಂದು ಅಂಶವನ್ನು ಮಾತ್ರ ಎತ್ತಿ ಹೇಳಿದ್ದಾರೆ ಆದರೆ ಇಷ್ಟೆಲ್ಲ ಪ್ರಕ್ರಿಯೆ ನಡೆದಿದೆ ಆ ಜೀವಿಯ ಆ ಕೋಶದೊಳಗೆ ವಿಜ್ಞಾನಮಯ ಕೋಶದಲ್ಲಿ ಇಷ್ಟೆಲ್ಲ ತರ್ಕಸ್ಥ ಫೈಟಿಂಗ್ ನಡೆದಿದೆ ಅದ್ರ ಕತೆ ಭಗವಂತ ಹೇಳ್ತಲ್ಲ ಸ್ವಲ್ಪ ಮತ್ತಸ್ತೆ ಧರ್ಮಕ್ಕೆ महतो भय स्वलू कर्म धर्म अंतर अध्यात्म अव धर्म ऐसी स्वल्पा कध्यात्म भगवंत नाम जप आर कथे कध्यात्म मार्गे ना स्वल मस्ते धर्म से महतो भय मह अब का ನಮನ್ನ ಯಾವ ಸಮಯದಲ್ಲಿ ಬೇಕೋ ಆ ಸಮಯದಲ್ಲಿ ಕಾಪಾಡೋದು ಒಂದು ಕ್ಷಣವನ್ನುಬಾರದು ಅದಕ್ಕೆ ನಾವು ಇನ್ವೆಸ್ಟ್ ಮಾಡಬೇಕು ಅಲ್ಲ ಇನ್ವೆಸ್ಟ್ಗೂ ಇನ್ವೆಸ್ಟ್ಮೆಂಟ್ಗೂ ವ್ಯತ್ಯಾಸ ಇದೆ ವ್ಯತ್ಯಾಸ ಏನು ಅಂದ್ರೆ ಆನೆಗೂ ಇರುವೆಗೂ ಏನು ವ್ಯತ್ಯಾಸವೋ ಹಾಗೆ ವೇಸ್ಟ್ಗೂ ಇನ್ವೆಸ್ಟ್ಗೂ ವ್ಯತ್ಯಾಸ ಇದೆ ಅಂದ್ರೆ ವಾಪಸ್ ಬರೋದಿಲ್ಲ ಅಂತ ಇನ್ವೆಸ್ಟ್ ಅಂದರೆ ನಿಮ್ಮ ಕೈಯಿಂದ ಸದ್ಯಕ್ಕೇನೋ ಹೋಯ್ತು ಏನೋ ಕಾಲ ಆದರೆ ದಂಡಿ ದಂಡಿಯಾಗಿ ಆ ಭಗವಂತನ ಪುಣ್ಯ ಆ ಭಗವಂತನ ಕುರಿತಾದಂಥ ಸ್ಮರಣೆ ನಿಮಗೆ ಅಗತ್ಯವಿರುವಂತಹ ಕಾಲದಲ್ಲಿ ಅದೇ ಒತ್ತರಿಸಿಕೊಂಡು ಬರ್ತದೆ ಅನಿಚ್ಛನ್ನಪಿ ಇಚ್ಛೆ ಇಲ್ಲದೆ ಹೋದ್ರೂ ಕೂಡ ನಿಮ್ಮ ಇಷ್ಟ ಇಲ್ಲದೆ ಹೋದ್ರು ಕೂಡ ಏನಿದ್ರು ಇಂಥ ಭಾವನೆಗಳು ಬರ್ತಾ ಇದೆಯಲ್ಲ ಭಗವಂತನ ಕುರಿತ ಅಂತ ಭಾವನೆ ಬರ್ತಾ ಇದೆಯಲ್ಲ ಅಂದರೆ ಮಾಡಿರೋದು ಅದೇ ತೆಳಿತಾ ಇದೇವೆ ಯಾವ ಅವಸರ ಬರುತ್ತೋ ಅದಕ್ಕೆ ಆ ಆ ಅವಸರ ತಕ್ಕಂತ ತಳ್ಳಿ ಹಾಗೆ ಆದ್ರಿಂದ ಏನ್ ಮಾಡಬೇಕು ನಾವು ಯಾವಾಗ ಮನೆ ಹತ್ತಿ ಉರಿತಾ ಇರುತ್ತೋ ಆವಾಗ ಬಾವಿ ತೋಡ್ಬೇಕು ತಾತ್ಪರ್ಯ ಇದೆ ಅಲ್ವಾ ಹಾಗು ಮಾಡಬಾರ್ದು ಅಂತ ತಾತ್ಪರ್ಯ ಕೃಷ್ಣತ್ವತೀಯ ಪದ ಪಂಕಜ ಪಂಜರ ಅಂತೆ ಕುಲಶೇಖರ ಆಳ್ವಾರು ಎಷ್ಟು ಸುಂದರವಾಗಿ ಮುಕುಂದ ಮಾಲ್ದಲ್ಲಿ ಹೇಳ್ತಾ ಇದ್ದಾರೆ ಸಾವು ಸಾಯುವ ಸಮಯ ಯಾವ ರೀತಿ ಇರ್ತದೆ ಅಂತ ಈಗ ಅಜಾಮೇಳ್ನ ಉಪಾಖ್ಯಾನ ಬಂತಲ್ಲ ಸಾಯುವಾಗ ನಾರಾಯಣ ಅಂತ ಹೇಳ್ತಾರೆ ಸಾಕು ಬಚಾವಾಗ್ಬಿಡ್ಬೋದು ಅಂತ ಆದರೆ ನೈಂಟಿ ಅಲ್ಲಿ ಏನಾಗುತ್ತೆ ಸಾಯುವ ಸಮಯದಲ್ಲಿ ಅನ್ನುವುದ ತುಂಬಾ ಒಂದು ಸ್ಥೂಲವಾದಂತಹ ವಿವರಣೆ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಇನ್ನು ಇಡೀ ಪದ್ಯವನ್ನು ಓದ್ದಾಗ ಇನ್ನು ಸೂಕ್ಷ್ಮವಾದಂತಹ ವಿವರಣೆ ನಮ್ಗೆ ಸಿಗುತ್ತೆ ಇಲ್ಲಿ ಸ್ಥೂಲವಾದಂತಹ ವಿವರಣೆ ಇಷ್ಟಕ್ಕೆ ನಮ್ಗೆ ಸುಸ್ತಾಗುತ್ತೆ ಈ ವಿವರಣೆಯಿಂದ ಕೃಷ್ಣ ಹೇ ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತೆ ನಿನ್ನ ಪಾದ ಕಮಲಗಳ ಪಂಜರದ ಒಳಗೆ ಅವನ ಪಾದದ ಕಮಲಗಳೇ ನನಗೆ ಪಂಜರ ನನ್ನ ಮನಸ್ಸಿಗೆ ಪಂಜರ ಅಜೈವ ಮೇ ವಿಷತು ಮಾನಸ ರಾಜಹಂಸ ಅದ್ಯವ ಇವತ್ತೇ ನೋಡಿಯಲ್ಲಿ ಒತ್ತು ಏವ ಅಂತ ಅಧ್ಯ ಇವತ್ತೇ ನಾಳೆ ಅಲ್ಲ ಅದ್ಯವ ಮೇ ನನ್ನ ವಿಷಸು ಒಳ ಹೋಗಲಿ ಯಾವುದು ರಾಜಸ ಮಾನಸ ರಾಜಹಂಸ ನನ್ನ ಮನಸ್ಸನ್ನುವಂತಹ ರಾಜಹಂಸವು ನಿನ್ನ ಪಾದ ಪದ್ಮಗಳ ಪಂಜರದ ಹೋಗಿ ಕೂತ್ಕೊಳ್ಳಿ ಅದು ಬಾಗಿ ಸಾಕು ವಾಪಸ್ ತಿರ್ಗ ಹಾರ್ಬಾರ್ದು ಅವನ ಪಾದವನ್ನು ಬಿಟ್ಟು ವಾಪಾಸ್ ಹಾರಬಾರ್ದ ರಾಜ ಅಂತ ಇನ್ನೆಲ್ಲೋ ನಾನು ಹೋಗ್ತೀನಿ ನೀರು ಕುಡಿತೀನಿ ಅಂದ್ರೆ ಇಲ್ಲ ಹಾಲು ಕುಡಿಯೋದಕ್ಕೆ ಬಂದಿರೋತೀನಿ ನೀರು ಕುಡಿಯೋದಕ್ಕಲ್ಲ ಭಗವಂತನ ಅಮೃತ ಇದೆ ಇಲ್ಲಿ ಆದ್ರೆ ನೀನು ಏನ್ಮಾಡ್ಬೇಕು ಇಲ್ಲಿ ಪಂಜರ ಬಂದ ತಕ್ಷಣ ಲಾಕ್ ಹಾಕ್ಬಿಡುದು ಕೀ ಎತ್ತಿಬಿಡೋದು ಹೊರಗಡೆ ಸಿಗಬಾರ್ದು ಮತ್ತೆ ವಾಪಸ್ ಅದು ತೆಕ್ಕೊಂಡು ಹೋಗಿ ಬಂದ್ಬಿಟ್ರೆ ಹೊರಗಡೆ ಸ್ವಲ್ಪ ಅಲ್ಲಿ ನೋಡೋಣ ಎಷ್ಟು ಚೆನ್ನಾಗಿದೆಯಲ್ಲ ಹಾಲು ಹಾಲು ಹಾಲು ಹಾಲ ಹಾಲ ಇದೆ ಹಾಲಲ್ಲ ಹಾಲಾ ಹಾಲ್ವೇ ಇದೆ ಪ್ರಾಣ ಪ್ರಯಾಣ ಸಮಯ ಪ್ರಾಣ ಈ ಶರೀರದಿಂದ ಹೋಗ್ತಾ ಇರಬೇಕಾದ್ರೆ ಕಫ ವಾತ ಪಿತ್ತೈ ಕಫ ನಿಗಡೆ ಬರ್ತದೆ ಎಲ್ಲ ಈ ಏನು ಹೇಳ್ತಾರೆ ಕಫ ವಾತ ಪಿತ್ತ ಆಯುರ್ವೇದದ ಪ್ರಕಾರ ಈ ಶರೀರದ ಧರ್ಮ ಮೂರು ಅಂಶಗಳಿಂದ ಮಾಡಲ್ಪಟ್ಟಿದೆ ಇದು ಕಫ ವಾತ ಪಿತ್ತ ಕಫ ಶರೀರ ವಾತ ಶರೀರ ಪಿತ್ತ ಶರೀರ ಇದು ಮೂರೂ ಕೂಡ ಉದ್ಗುಣವಾಗುತ್ತೆ ಮೂರು ಕಫ ವಾತ ಪಿತ್ತ ಕಫವಾತ ಪಿತ್ತೈನಾಗತ್ತೆ ಅಂದ್ರೆ ಯಾವ ಇನ್ಸ್ಟ್ರೂಮೆಂಟ್ ಉಪಕರಣ ನಮಗೆ ಬೇಕೋ ಅಜಾಂಗರದ ತರ ಕೂಗೋದಕ್ಕೆ ಅದು ಬಂದ್ ಆಗುತ್ತೆ ಕಂಠಾವರೋಧನ ವಿಧ ಕಂಠ ಅವರೋಧನ ವಿಧ ಕಂಠ ಇಲ್ಲಿಗೆ ಬರ್ತದೆ ಕಫ್ತು ಮನಸ್ಸು ಬೇರೆಯನ್ನು ಚಿಂತೆ ಮಾಡ್ತಾ ಇತ್ತು ಮಗದ ಬಗ್ಗೆ ಹೇಳೋಣ ಅಂದ್ರೆ ಬಾಯಿ ತೆಗೆದ್ರೆ ಅದು ಕೂಡ ಆಗ್ತಾ ಇದೆ ಮನ್ಸು ಏನೋ ನೋಡ್ದ ದೀಪ ಸಣ್ಣದು ಮಾಡ ಬತ್ತಿ ಜ್ವರ ಉರಿತಾ ಇದೆ ಎಣ್ಣೆ ಖರ್ಚಾಗತ್ತೆ ಇವನ್ ಪ್ರಾಣ ಇಲ್ಲಿ ಹೋಗ್ತಾ ಇದೆ ಪ್ರಾಣದ ಎಣ್ಣೆ ಹೋಗ್ತಾ ಇದೆ ಇದೆ ಅದು ಚಿಂತೆಯಿಲ್ಲ ಅವ್ನು ಅದು ನೋಡೀ ಎಣ್ಣೆ ಖರ್ಚಾಗತ್ತೆ ಅಂತ ಇದೇ ಆಲೋಚನೆ ಬರುದು ಅವಾಗ ಕಂಠಾವರೋಧನ ವಿಧವು ಕಂಠ ಕಟ್ಕೊಂಡು ಬರುತ್ತೆ ಸ್ಮರಣಂ ಕುಟುತ್ತೆ ಕುತಃ ಎಲ್ಲಿಯದು ತೇ ನಿನ್ನ ಸ್ಮರಣಂ ನಿನ್ನ ಸ್ಮರಣೆ ಎಲ್ಲಿಯದು ಆಗುವುದೇ ಇಲ್ಲ ನಿನ್ನ ಸ್ಮರಣೆಯನ್ನು ಆದ್ರಿಂದ ಇವತ್ತೇ ಹಿಂದೆ ಏನ್ಮಾಡ್ಬೇಕು ಆ ಭಗವಂತನ ಸ್ಮರಣೆಯನ್ನ ಕ್ಷಣ ಕ್ಷಣಕ್ಕೂ ಮಾಡ್ತಾ ಇರೋದು ಕ್ಷಣ ಕ್ಷಣಕ್ಕೂ ಮಾಡ್ತಾ ಇರೋದು ಈ ಒಂದು ತತ್ವವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಕ್ಷಣಾರ್ಧಮಿ ವ್ಯರ್ಥಂ ನಾನಿ ಎಂ ಒಂದು ಕ್ಷಣವಾದರೂ ಈ ಕಾಲವನ್ನು ವ್ಯರ್ಥವಾಗಿ ಈಗ ಭಗವಂತನು ಆಲೋಚನೆ ಮಾಡ್ತಾನೆ ಈ ಒಬ್ಬ ಈಗ ನಾನೇ ಯಾರೇ ಯಾರು ಪ್ರೀತಿ ಪಾತ್ರನಾದೋನು ಅಂತ ಹೇಳ್ಕೊಳ್ಳೋದು ಪ್ರೀತಿ ಪಾತ್ರನಾದುವನು ಅವನು ಏನು ಮಾಡಬೇಕು ನಾನು ಹೇಳಿದ್ದನ್ನ ಕೇಳ್ತಾನೆಯೇ ಈಗ ನಾನು ಅವನ್ನ ನನ್ನ ಹತ್ರ ಸೇರ್ಸಿದ ಮೇಲೆ ನಾನು ಹೇಳಿದ್ದನ್ನ ಕೇಳ್ತಾನೆಯೇ ಅಥವಾ ಅವನ ಒಂದು ಏನಿದೆಯೋ ಮನಸ್ಸಿನ ಅಭಿಪ್ರಾಯಗಳು ಅದನ್ನು ನನ್ನ ಮನಸ್ಸು ಮೇಲೆ ಹೇರ್ತಾನೆಯೇ ಅಂತ ಎಲ್ಲರಿಗೂ ಕೂಡ ಒಂದು ಸಂಶಯ ಇದ್ದೇ ಇರುತ್ತೆ ಇವನು ಏನಾದರೂ ನನಗೆ ಅಂಟಿಕೊಂಡ್ರೆ ಇವನು ನಾನು ಹೇಳಿದ ಹಾಗೆ ಕೇಳ್ತಾನೆ ಅಥವಾ ಇವನ ಮನಸ್ಸಿನ ಏನೇನು ಒಂದು ಅಭಿಪ್ರಾಯ ಇದೆಯೋ ಅದನ್ನು ನನ್ನ ಮೇಲೆ ಹೇರ್ತಾನೆಯೇ ಒನ್ನೇದಾದರೆ ಪರವಾಗಿಲ್ಲ ಇವನು ನನ್ನ ಹತ್ರ ಬಂದರೆ ಚೆನ್ನಾಗಿರುತ್ತೆ ಎರಡನೇದಾದರೆ ನನಗ್ ಕಷ್ಟಪ್ಪ ನನಗ್ ಕಷ್ಟ ಯಾಕೆ ನನಗೆ ಗಂಟಿ ಬೀಳ್ತಾನೆ ನನಗೊಂದು ಪೀಡೆಯು ನನಗೊಂದು ಪೀಡೆ ಹೀಗೆಯೇ ಇಲ್ಲೂ ಕೂಡ ಎಪ್ಪತ್ತೆಂಟನೆಯ ಸೂತ್ರದಲ್ಲಿ ನಾರ ಹೇಳ್ತಾ ಇದ್ದಾರೆ ಅಹಿಂಸಾ ಸತ್ಯ ಶೌಚ ದಯ ಆಸ್ತಿತ್ಯಾದಿ ಚಾರಿತ್ರ್ಯಾಣಿ ಪರಿಪಾಲನೀಯಾನಿ ಅಹಿಂಸೆ ಸತ್ಯ ಶೌಚ ದಯಾ ಆಸ್ತಿಥ್ಯವೇ ಮೊದಲಾದಂತಹ ಸದ್ಗುಣಗಳನ್ನು ಚಾರಿತ್ರ್ಯಾಣಿ ಸದ್ಗುಣಗಳನ್ನು ಪರಿಪಾಲನೀಯಾನಿ ಪರಿಪಾಲಿಸಬೇಕು ಅಂತ ಪರಿಪಾಲಿಸಬೇಕು ಯಾಕೆ ಅಂತ ಹೇಳಿದ್ರೆ ಭಗವಂತ ಕಪ್ಪು ಈ ಕಪ್ಪಾದಂತಹ ಭಗವಂತನಿಗೆ ಬೆಳ್ಳಿಗಿರೋ ಕಂಡ್ರೆ ತುಂಬ ಇಷ್ಟ ಆದ್ರಿಂದ ಈ ಭಗವಂತ ನೋಡಿ ಕೃಷ್ಣ ಅವನು ಅರ್ಜುನನ್ನು ಸ್ವಲ್ಪ ಕಪ್ಪು ಯಾಕೆ ಅಂತ ಹೇಳಿದ್ರೆ ಇವನ್ನ ಕೃಷ್ಣನೇ ಯಾರ್ಯಾರು ಚಿಂತನೆ ಮಾಡ್ತಾ ಇರ್ತೋ ಅವನು ಸ್ವಲ್ಪ ಕಪ್ಪು ತಾವು ಚಿಂತನೆ ಮಾಡ್ತಾ ಗುಣಗಳು ಅವ್ರಿಗೆ ಬರುತ್ತೆ ಅವನು ಅರ್ಜುನ ಬೆಳಿಗ್ಗೆ ಕೂತ್ಕೊಳ್ಳಿಲ್ಲ ಹೋಗಿ ಬಿಳಿಯಾದಂತಹ ಕುದುರೆಗಳ ಮೇಲೆ ಕೂತ ಅಲ್ಲಿದ್ದಲ್ಲ ಅಶ್ವಗಳು ಆ ಅಶ್ವಗಳ ಮೇಲೆ ಹೋದ ಕೂತ ಬಿಡಿಯಾದಂಥ ಅಶ್ವಗಳ ಮೇಲೆ ಕೂತ ಆ ಐದು ಅಶ್ವಗಳಿದ್ವಲ್ಲ ಬಿಡಿ ಬಿಳಿಯಾದಂಥ ಅಶ್ವಗಳು ಅದರ ಮೇಲೆ ಕೂತ ಹಾಗೆಯೇ ಇಲ್ಲಿ ಐದು ಅಶ್ವಗಳಿದೆಯಲ್ಲ ನಮ್ಮಲ್ಲಿ ಯಾವುದು ಕಣ್ಣು ಕಿವಿ ಮೂಗು ಇತ್ಯಾದಿಗಳು ಇವೆಲ್ಲ ಐದು ಅಶ್ವಗಳು ಇವೆಲ್ಲ ಐದು ಅಶ್ವಗಳು ಹಯಾನಿ ಇಂದ್ರಿಯಾನ್ಯಾಹುಹು ಕಠೋಪನಿಷತ್ ಕಠೋಪನಿಷತ್ಲ್ಲಿ ಈ ಇಂದ್ರಿಯಗಳನ್ನ ಕುದುರೆಗೆ ಹೋಗುತ್ತಿದ್ದಾನೆ ಆದ್ರಿಂದ ಅವನಿಗೆ ಬಿಳಿಯಾದಂತಹ ಕುದುರೆ ಇದ್ರೆ ಮಾತ್ರ ಅವನದಕ್ಕೆ ಸಾರ್ಥಿಯಾಗ್ತಾನೆ ನಮ್ಮ ಇಂದ್ರಿಯಗಳನ್ನ ನಾವು ನಿರ್ಮಲವಾಗಿ ಇಟ್ಕೊಳ್ಬೇಕು ಸ್ವಚ್ಛವಾಗಿ ಇಟ್ಕೊಳ್ಬೇಕು ನಮ್ಮ ಅಂತಃಕರಣವು ಸ್ವಚ್ಛವಾಗಿ ಇರಬೇಕು ಆದ್ರಿಂದ ಭಗವಂತ ಎಲ್ಲಿರ್ತಾನೆ ಅಂದ್ರೆ ವೈಪುಂಠದಲ್ಲಿರ್ತಾನೆ ನಾವು ಹೇಳ್ತೀವಲ್ಲ ವೈಕುಂಠದಲ್ಲಿ ಎಲ್ಲಿರ್ತಾನೆ ಕ್ಷೀರಸಾಗರದಲ್ಲಿ ಇರ್ತಾನೆ ಕ್ಷೀರದ ಬಣ್ಣ ಯಾವುದು ನಿರ್ಮಲ ಬಿಳಿಯಾದಂತಹ ಬಣ್ಣ ಇದು ಸ್ವಾರಸ್ಥ್ಯ ಆದ್ದರಿಂದ ಅಲ್ಲೇ ಹೋಗಿ ಕುಟ್ಕೊಳ್ತ ನಾನು ಸಾಮಾನ್ಯವಾಗಿ ಹಾಗೇನೆ ನಮ್ಮ ವಿರುದ್ಧ ಬಣ್ಣವೇ ನಮಗಿಷ್ಟ ಓ ನಮ್ಮಲ್ಲಿ ಇಲ್ಲಿದ್ದಲ್ಲಿ ಇದೆಯಲ್ಲ ಹಾಗೆ ಭಗವಂತನಿಗೂ ಕೂಡ ಅವನ ಕಪ್ಪು ಬಿಳಿ ನೋಡಿದ್ರೆ ನಮಗೆ ಖುಷಿ ಹಾಗೆ ಈ ನಿರ್ಮಲವಾದಂತಹ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಹೋಗಿ ಅವನು ಕೂತ್ಕೊಳ್ತಾನೆ ಅದಕ್ಕೆ ಅವನಿಗೆ ನಿರ್ಮಲತೆ ಸ್ವಚ್ಛತೆ ಇಷ್ಟ ನಮ್ಮ ಚಾರಿತ್ರ್ಯದಲ್ಲಿ ಸ್ವಚ್ಛತೆ ಬರಬೇಕಾದ್ರೆ ಭಗವಂತನೇ ಹೇಳಿದಂತಹ ಹೇಳಿದಂತೆ ನಾವು ಕೇಳ್ಬೇಕಾನೆ ಭಗವಂತ ಎಲ್ಲಿ ಹೇಳಿದ್ದಾನೆ ಅಂತ ಹೇಳಿದ್ರೆ ಅವನು ಎಲ್ಲೆಲ್ಲಿ ಶಾಸ್ತ್ರ ಗ್ರಂಥಗಳನ್ನು ಹೇಳಿದ್ದಾನೋ ಅದೆಲ್ಲ ಭಗವಂತನ ಮಾಡಿ ಯಾಕೆ ಅಂತ ಹೇಳಿದ್ರೆ ಅಹಮೇವ ಅಂತ ಅವನು ಹೇಳ್ಕೊಂಡಿದ್ದಾನೆ ವೇದ ವಿದೇಹ ಚಾಹಂ ವೇದಾಂತ ಕೃತ್ ವೇದ ವಿದೇಹ ಚಾಹಂ ವೇದಾಂತವನ್ನು ಮಾಡಿದವನು ನಾನೇ ವೇದವಿರ್ ವೇದದಿಂದ ತಿಳಿಯಲ್ಪಡ್ತಕ್ಕಂಥ ನಾನೇ ಮತ್ತು ವೇದದಲ್ಲಿ ಇರ್ತಕ್ಕಂಥ ಏನು ಸಾರ ಇದೆಯೋ ಅಂತ ತಿಳಿದವನು ನಾನೇ ಹೀಗಾಗಿ ವೇದಾಂತದ ಸಾರಾಂಶ ಏನು ಅಂತ ಹೇಳಿದ್ರೆ ಕೇಳುತ್ತವೆ ಶಾಸ್ತ್ರ ಗ್ರಂಥಗಳು ಏನು ಹೇಳುತ್ತೆ ಅಹಿಂಸೆಯನ್ನು ಆಚರಿಸಬೇಕು ಸತ್ಯವನ್ನು ಆಚರಿಸಬೇಕು ಶೌಚವನ್ನು ಆಚ ಆಚರಿಸಬೇಕು ದಯೆಯನ್ನು ಆಚರಿಸಬೇಕು ಆಸ್ತಿಥ್ಯವನ್ನು ಆಚರಿಸ್ಬೇಕು ಏನಿದು ಅಹಿಂಸೆ ಯಾಕೆ ಆಚರಿಸ್ಬೇಕು ಅಂತ ಹೇಳಿದ್ರೆ ನಮಗೆ ಸುಂದರವಾಗಿ ಸಿಗುತ್ತೆ ಭಕ್ತನಾದವನು ಏನ್ಮಾಡ್ಬೇಕು ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ಭಗವಂತನಿದ್ದಾನೆ ಅದು ಅವನು ಅನುಭವ ಈ ಒಂದು ಅನುಭವವನ್ನು ಪಡಿಬೇಕಾದ್ರೆ ಇನ್ನೊಬ್ಬನಿಗೆ ಹಿಂಸೆ ಮಾಡ್ತಾ ಇದ್ರೆ ಆ ಅನುಭವವನ್ನು ಹೇಗೆ ಅವನು ರೀಚ್ ಆಗ್ತಾನೆ ಹೇಗೆ ಪಡಿತಾನೆ ಸಾಧ್ಯವೇ ಆಗುತ್ತದೆ ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ಭಗವಂತನೇ ಇದ್ದಾನೆ ಅನ್ನುವಂತಹ ಭಾವದಿಂದ ಅವನು ವ್ಯವಹರಿಸಬೇಕಾಗುತ್ತೆ ಹೇಗೆ ವ್ಯವಸ್ಬೇಕಾದ್ರೆ ಅವನಿಂದ ಅಹಿಂಸೆ ಹೇಗೆ ಸಾಧ್ಯವಾಗುತ್ತೆ ಪ್ರತಿಯೊಂದು ಜೀವಿಯ ಹೃದಯದಲ್ಲಿಯೂ ಅವನು ಅವನ ಪ್ರಿಯತಮನನ್ನೇ ನೋಡ್ತಾ ಇದ್ದಾನೆ ಅವನ ಪ್ರಿಯತಮನ ಎಲ್ಲೆಲ್ಲೆಲ್ಲಿದ್ದಾನೋ ಅಲ್ಲಿಗೆ ಯಾಕೆ ಅವನು ಹಿಂಸೆ ಮಾಡಿಕ್ಕೆ ಹೋಗ್ತಾನೆ ಯಾವತ್ತೂ ಹಿಂಸೆ ಮಾಡ್ಲಿಕ್ಕೆ ಹೋಗುವುದಿಲ್ಲ ಆದ್ದರಿಂದ ಅಲ್ಲಿ ಅಹಿಂಸೆಯೇ ತಾತ್ಪರ್ಯ ಪ್ರತಿಯೊಂದೂ ಕೂಡ ಅಹಿಂಸೆಯೇ ತಾತ್ಪರ್ಯ ಯಜ್ಞಯಾಗಗಳಲ್ಲೂ ಕೂಡ ಅಲ್ಲಿ ಮೂರೊಂದು ಮೂರು ಅಂಶ ಇದೆ ಯಾವ ಯಜ್ಞಯಾಗಗಳಲ್ಲಿ ಹಿಂಸೆ ನಡೆಯುವೋ ಅದು ತಾತ್ವಿಕ ಯಾವ ಯಜ್ಞಯಾಗಗಳಲ್ಲಿ ಸ್ವಲ್ಪ ಹಿಂಸೆ ನಡೀತದೋ ಅದು ರಾಜಸ ಮತ್ತು ತಾಮಸ ಎಲ್ಲಿ ಫಲಕ್ಕೋಸ್ಕರ ಹಿಂಸೆ ನಡೀತದೆ ಯಜ್ಞದಲ್ಲಿ ಅದು ರಾಜಸ ಎಲ್ಲಿ ಫಲವನ್ನು ಅವನು ಬಯಸುವುದಿಲ್ಲ ಕೇವಲ ಹಿಂಸೆಗೋಸ್ಕರ ಯಜ್ಞ ಯಜ್ಞ ಮಾಡ್ತಾನೋ ಯಾಗ ಮಾಡ್ತಾನೋ ತೋರಿಕೆಗೋಸ್ಕರ ಅಲ್ವ ತಾಮಸ್ ಹೀಗಾಗಿ ಈ ಸಾತ್ವಿಕವಾದಂತಹ ಗುಣಗಳೆಲ್ಲ ಇದರಲ್ಲಿ ಈ ಸಾತ್ವಿಕದ ಬಣ್ಣ ಯಾವುದು ಅಂತ ಬಿಳಿ ಸತ್ವಕ್ಕೆ ಬಿಳಿ ಬಣ್ಣ ರಜಸ್ಸಿಗೆ ಕೆಂಪು ಬಣ್ಣ ತಮಸ್ಸಿಗೆ ಕಪ್ಪು ಬಣ್ಣ ಕಪ್ಪು ಬಣ್ಣ ತಮಸ್ಸಿಗೆ ಕಪ್ಪು ಬಣ್ಣ ಆದ್ದರಿಂದ ಭಗವಂತ ಇಷ್ಟಪಡಬೇಕಾದ್ರೆ ಯಾವ ಗುಣ ನಮ್ಮಲ್ಲಿರಬೇಕು ಸತ್ವಗುಣ ಬಿಳಿಯಾದಂತಹ ಬಣ್ಣವನ್ನು ನಾವು ಹೊಂದಬೇಕು ಸತ್ವಗುಣನೂ ನಾವು ಹೊಂದಬೇಕು ಸತ್ವಗುಣ ಹೊಂದಬೇಕಾದರೆ ಇವೆಲ್ಲ ಪಾಲಿಸಬೇಕು ಅಹಿಂಸೆ ಮತ್ತೆ ಸತ್ಯ ಸತ್ಯ ಅಂತೂ ಭಗವಂತ ಹೇಗೆ ಹೇಳ್ತಾನೆ ಅಂದರೆ ಮಹಾಭಾರತದಲ್ಲಿ ಒಂದು ಕೋಟಿ ಅಶ್ವಮೇಧಕ್ಕಿಂತಲೂ ಒಂದು ಸತ್ಯ ಹೆಚ್ಚು ಒಂದು ಕೋಟಿ ಅಶ್ವಮೇಧವನ್ನು ಮಾಡಿದರೆ ಯಾವ ಪುಣ್ಯ ಬರ್ತದೋ ಅಶ್ವಮೇಧಕ್ಕೆ ಪುಣ್ಯ ಯಾವುದು ಗೊತ್ತಾ ಹಿರಣ್ಯ ಗರ್ಭ ಲೋಕ ಅಷ್ಟು ಶ್ರೇಷ್ಠ ಅದು ಇನ್ನು ಒಂದು ಕೋಟಿ ಅಶ್ವವೇಧವನ್ನು ಮಾಡಿದ್ರೆ ಅವನು ಪುಣ್ಯ ಏನು ಅಂತ ಲೆಕ್ಕ ಹಾಕೊಳ್ಳಿ ಸಕಡಿಯಲ್ಲಿ ಅದು ಕೂಡ ಸರಿದೂದಿಲ್ಲ ಒಂದು ಸತ್ಯ ಹೇಳೋದು ಒಂದು ಸತ್ಯ ಹೇಳಲು ಸಾಕು ಒಂದು ಕೋಟಿ ಅಶ್ವಮೇಧಕ್ಕೆಂದು ಹೆಚ್ಚು ಪುಣ್ಯ ನಿಮಗ್ ಬರುತ್ತಂತೆ ಅಂದ್ರೆ ಅಷ್ಟು ಶುದ್ಧವಾಗುತ್ತೆ ಅಂತ ಕಾರಣ ಹೊರಗಡೆ ಪುಣ್ಯ ಬರುತ್ತೋ ಇಲ್ಲ ಚಪ್ಪಲಿಗೇಟೆ ಸಿಗುತ್ತೆ ಹೊರಗಡೆ ಬೇಕಾಗಿಲ್ಲ ಈಗಿನದು ಯುಗದಲ್ಲಂತೂ ಚಪ್ಪಲಿಗೇಟೆ ಬರೋದು ಸತ್ಯ ಹೇಳಿದ್ರೆ ಅಥವಾ ಅವನ ಮನೆಯಿಂದ ಹೊರಗಡೆ ಆಗ್ತದೆ ಸಮಾಜದಿಂದ ಹೊರಗಡೆ ಹಾಕ್ತಾರೆ ಅದಂತೂ ಸತ್ಯ ಆದರೆ ಭಗವಂತನ ಸಾಮ್ರಾಜ್ಯಕ್ಕೆ ಇನ್ನೂ ಹತ್ರ ಹತ್ರ ಆಗ್ತವೆ ನಿಮ್ಮ ಮನೆಯಿಂದ ಓಡಿಸಿದ್ರೆ ಭಗವ ಭಗವಂತನ ಸಾಮ್ರಾಜ್ಯಕ್ಕೆ ಹತ್ರ ಆಗ್ತವೆ ಸಮಾಜದಿಂದ ಓಡಿಸಿದ್ರೆ ಇಂಥ ಸಮಾಜದಿಂದ ಓಡಿಸಿದ್ರೆ ಭಗವಂತನ ಸಾಮ್ರಾಜ್ಯಕ್ಕೆ ಹತ್ರ ಆಗ್ತವೆ ಅಷ್ಟು ಪರಿಶುದ್ಧನಾಗ್ತಾನ ಇಲ್ಲಿ ಸತ್ಯ ಯಾಕೆ ಅಂದರೆ ಭಗವಂತ ಸತ್ಯಸ್ವರೂಪ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಸತ್ಯಸ್ವರೂಪಿಯಾದಂತಹ ಭಗವಂತನ ಪಡಿಬೇಕಾದರೆ ಸತ್ಯವನ್ನು ಹೇಳಬೇಕಾಗುತ್ತೆ ಸತ್ಯವನ್ನೇ ಆಚರಣೆಯಲ್ಲಿ ತರಬೇಕಾಗುತ್ತೆ ಸತ್ಯ ಸ್ವರೂಪ ಹೀಗಾಗಿ ಸತ್ಯವನ್ನು ಆಚರಿಸಬೇಕು ನಂತರ ಶೌಚ ಒಳಗೆ ಮತ್ತು ಹೊರಗಡೆ ಶೌಚವನ್ನು ಶುಚಿತ್ವವನ್ನು ಆಚರಿಸುವುದು ಒಳಗೆಗಿಂತ ಅಥವಾ ಭಾಹ್ಯ ಶೌಚಕ್ಕಿಂತ ಹೆಚ್ಚಾಗಿ ಮಾನಸಿಕ ಶೌಚ ಮಾನಸಿಕ ಶೌಚ ಮನಸ್ಸು ಶುಚಿಯಾಗಿರಬೇಕು ಮನಸ್ಸು ಶುಚಿಯಾಗಿ ಇರುವಂತೆ ನೋಡ್ಕೊಳ್ಬೇಕು ಯಾಕೆ ಶುಚಿತ್ವದಿಂದ ನಿರ್ಮಲತ್ವ ನಿರ್ಮಲತ್ವದಿಂದ ಶಾಸ್ತ್ವಿಕತ್ವ ಶಾಸ್ತ್ರಿಕತ್ವದಿಂದ ಭಗವಂತಿಗೆ ಹತ್ರ ಇದು ನಂತರ ದಯೆ ದಯೆ ಅನ್ನೋದು ಕೂಡ ಹಾಗೆ ದಯೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮಗೆ ಆ ಪರರಲ್ಲಿ ನಮ್ಮ ವೃತ್ತಿಯನ್ನ ಇನ್ನೂ ಹೆಚ್ಚಿಸ್ತದೆ ನಮ್ಮತನವನ್ನ ನಾವು ಇನ್ನೊಬ್ರಲ್ಲೂ ನೋಡ್ತೇವೆ ದಯೆಯಿಂದ ನಮ್ಮತನವನ್ನ ನಾವು ಇನ್ನೊಬ್ಬರಲ್ಲೂ ನೋಡುವುದರಿಂದ ದಯೆ ಉಂಟಾಗುತ್ತೆ ಕನಿಕರ ಉಂಟಾಗುತ್ತೆ ದಯೆ ಉಂಟಾಗುತ್ತೆ ಅನುಕಂಪ ಉಂಟಾಗುತ್ತೆ ಈ ದಯೆಯನ್ನು ತೋರುವುದರೊಂದಿಗೆ ಕ್ಷಮೆಯನ್ನು ತೋರುವುದರೊಂದಿಗೆ ಏನಾಗುತ್ತೆ ಅಲ್ಲಿ ಇನ್ನೊಂದು ಜೀವಿಗೆ ಉಪಕಾರವಾಗುತ್ತೋ ಅಪಕಾರವಾಗುತ್ತೋ ಅದು ಎರಡನೇ ಪ್ರಶ್ನೆ ಅದು ಎರಡನೇ ಪ್ರಶ್ನೆ ಮೊದಲನೇದು ಏನು ಅಂದ್ರೆ ತಕ್ಷಣ ದಯ ತೋರಿದ ತಕ್ಷಣ ಇಲ್ಲಿ ಕ್ಲಿಯರ್ ಆಗುತ್ತೆ ಏನಾಗುತ್ತೆ ಇಲ್ಲಿ ಉಪಕಾರವಾಗುತ್ತೆ ನಿಮಗೆ ಉಪಕಾರವಾಗುತ್ತೋ ಅದಕ್ಕಲ್ಲ ಇಲ್ಲಿ ಶುಚಿತ್ವ ಬರುತ್ತೆ ಶೌಚ ಉಂಟಾಗುತ್ತೆ ನಿರ್ಮಲತ್ವ ಬರುತ್ತೆ ದಯ ಆಸ್ತಿ ಆಸ್ತಿ ಅಂತ ಹೇಳಿದ್ರೆ ಭಗವಂತ ಇದ್ದಾನೆ ಅನ್ನುವಂತಹ ನಂಬಿಕೆ ಯಾರಿಗೆ ಭಗವಂತ ಇದ್ದಾನೆ ಅನ್ನುವಂಥ ನಂಬಿಕೆ ಇಲ್ವೋ ಅವನು ಹೇಗೆ ಭಗವಂತನಿಗೆ ಹತ್ರ ಬರ್ತಾನೆ ಭಗವಂತ ಹತ್ರದಲ್ಲಿ ಬಂದರೂ ಕೂಡ ಅವನು ಹೇಳ್ತಾನೆ ಯಾರಯ್ಯ ನೀನು ಏನು ಯಾವ ನಾಟಕದ ಕಂಪನಿ ಬಂದೆ ಯಾವ ನಾಟಕ ಅಂತ ಯಾಕಂದ್ರೆ ಈಗೆಲ್ಲ ಎಷ್ಟೊಂದು ಜನ ವೇಷ ಹಾಗೆ ನಮ್ಮನ್ನು ಮೋಸ ಮಾಡುವರಿದ್ದಾರೆ ನೀನ್ ಯಾವ ಯಾವ ಕಂಪನಿ ಅಂತ ಮೋಸ ಮಾಡೋದು ವಾಟ್ ಹೀಗೆ ಯಾರಿಗೆ ಇಲ್ಲಿ ಆಸ್ತಿ ಬುದ್ಧಿ ಇಲ್ವೋ ಸಂಶಯ ಬುದ್ಧಿ ಇದೆಯೋ ಅದ್ ಅಥವಾ ಅಜ್ಞಾನತ್ವ ಬುದ್ಧಿ ಇದೆಯೋ ಅಗ್ನೇಯತ್ವ ಬುದ್ಧಿ ಇದೆಯೋ ಅಗ್ನೋಸ್ಟಿಕ್ ಆಥೈಸ್ ನಾಸ್ತಿಕರು ಅಲ್ಲಿ ಇದಾಗುವುದಿಲ್ಲ ಸ್ಫುರಣೆ ಆಗುವುದಿಲ್ಲ ಒಳಗಡೆ ಬರುವುದಿಲ್ಲ ಯಾಕೆಂದ್ರೆ ಭಗವಂತ ಇನ್ನೆಲ್ಲೂ ಇಲ್ಲ ಅವನು ಭಗವಂತ ಇಲ್ಲೇ ಇದ್ದಾನೆ ಇಲ್ಲೇ ಇದ್ದಾನೆ ಹತ್ತಿರದಲ್ಲೇ ಇದ್ದಾನೆ ಎಷ್ಟು ಹತ್ತಿರದಲ್ಲಿದ್ದಾನೆ ಅದಕ್ಕೆ ಅಳತೆ ಏನು ಅಂದ್ರೆ ತುಂಬಾ ಸುಂದರವಾಗಿ ಹೇಳಲಾಗಿದೆ ಉಪನಿಷತ್ನಲ್ಲಿ हतान शरीर की हत्या नम शरीर की हिवान सर नम शरीर स्वल्प दूर अल्वा नम मन गिंतु हत्र मनस्सू स्वल दूर अल्वा ನಮ್ಮ ಬುದ್ಧಿಗಿಂತಲೂ ಇನ್ನೂ ಹತ್ತಿರವಾಗಿದ್ದಾನೆ ಅಷ್ಟೆ ಬುದ್ಧಿಯು ಸ್ವಲ್ಪ ದೂರ ಅಲ್ವಾ ಇನ್ನೂ ಅದನ್ನು ನಾನು ನನ್ನ ಬುದ್ಧಿ ಅಂತ ಹೇಳ್ತೀನಲ್ಲ ಅದು ನನ್ನ ಬುದ್ಧಿ ಮತ್ತೆ ತಾರತಮ್ಯ ಇದೆಯಲ್ವಾ ಅಂದರೆ ಇಲ್ಲ ಎಷ್ಟು ಹತ್ತಿರವಾಗಿದ್ದಾನೆ ಅಂತ ಹೇಳಿದ್ರೆ ನನ್ನ ಜೀವಕ್ಕಿಂತಲೂ ಹತ್ತಿರವಾಗಿದ್ದಾನೆ ನನ್ನ ಜೀವತ್ವ ಅನ್ನೋದೇನಿದೆಯೋ ನನ್ನ ಜೀವತ್ವ ಏನಿದೆಯೋ ಅದಕ್ಕಿಂತಲೂ ಹತ್ತಿರವಾಗಿದ್ದಾನೆ ಭಗವಂತ हर इन विषय ध्यान विषय मन स्टेपे स्टेपे अलग हम हर अंदर को ಪ್ರಹ್ಲಾದ ವಿಷ್ಣು ವಿಷ್ಣು ಪುರಾಣದಲ್ಲಿ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಮಾಡ್ತಾನೆ ಹೇಗೆ ಭಾವನೆ ಆಗುತ್ತೆ ಅಂದ್ರೆ ತಾನೇ ವಿಷ್ಣುಮಯನಾಗಿದ್ದೇನೆ ಅನ್ನುವ ಹಾಗೆ ಪ್ರಹ್ಲಾದಲ್ಲಿ ಭಾಸುವಾಗುತ್ತೆ ನಾನೇ ವಿಷ್ಣುಮಯನಾಗಿದ್ದೇನೆ ಅಂದ್ಬಿಡ್ತಾನೆಂಥದ್ದು ಆ ಪ್ರಾರ್ಥನೆ ಬರುತ್ತೆ ವಿಷ್ಣು ಪುರಾಣದಲ್ಲಿ ಬರುತ್ತೆ ಅಷ್ಟು ಆ ಹತ್ತಿರತನವನ್ನು ನಾವು ಅನುಭವಿಸಬೇಕಾದ್ರೆ ಏನ್ ಮಾಡ್ಬೇಕಾಗತ್ತೆ ಇದೆಲ್ಲ ಮಾಡ್ಬೇಕಾಗುತ್ತೆ ಈ ಚಾರಿತ್ರ್ಯ ಭಗವಂತ ಏನು ಹೇಳಿದ್ದಾನೋ ಹಾಗೆ ಕೇಳಿದ್ರೆ ಭಗವಂತ ಹೇಳಿರುವಂತಹ ಮಾತನ್ನು ನಾವು ಕೇಳ್ತಾ ಇದ್ರೆ ಆಗ ಭಗವಂತನ ಹತ್ರ ಹ ನೋಡಿದ್ಯಾ ಪ್ರಪಂಚದಲ್ಲಿ ಇದ್ದಾಗ ಅವನು ನನ್ನ ಮಾತು ನಾವು ನನ್ನ ಮಾತು ಇಲ್ಲಿ ಶಾಸ್ತ್ರ ಗ್ರಂಥಗಳನ್ನು ಬರ್ದಿದೆ ನನ್ನ ಮಾತನ್ನೆಲ್ಲ ಕೇಳ್ತಾ ಇದ್ದಾನೆ ಹಾಗಿದ್ಮೇಲೆ ಅವನು ನನಗೆ ಸೇರಿದವನು ನನ್ನ ಜೊತೆಗೆ ಯಾವಾಗ ಇರಲಿ ಅಂತ ಹೇಳ್ತಾ ಅಲ್ಲೇ ಅವನ ಮಾತು ಕೇಳದೆ ಹೋದರೆ ಇನ್ನು ಇವನ್ನ ಹತ್ರಕ್ಕೆ ಕರ್ಕೊಂಡ ಮೇಲೆ ಇನ್ನು ಕೇಳ್ತಾನೆ ಅಂತ ಯಾವ ಗ್ಯಾರಂಟಿ ಅವನಿಗೇನು ಗ್ಯಾರಂಟಿ ಇಲ್ಲ ಆದ್ರಿಂದ ಅವನ ಮನಸ್ಸಿನ ಗ್ಯಾರಂಟಿ ಹುಟ್ಟಿಸಬೇಕಾದ್ರೆ ಮೊಟ್ಟ ಮೊದಲು ಈ ಚಾರಿತ್ರ್ಯಗಳನ್ನು ಯಾವುದು ಅಹಿಂಸ ಸತ್ಯ ಶೌಚ ದಯ ಆಶ್ಚಿತ್ಯಾದಿ ಚಾರಿತ್ರ್ಯಾಣಿ ಪರಿಪಾಲನೀಯ ಅದನ್ನು ಪರಿಪಾಲಿಸಲೇಬೇಕು ಬೇರೆ ಅನ್ಯ ಮಾರ್ಗವೇ ಇಲ್ಲ ಕಲಿಸಲೇಬೇಕಾಗುತ್ತೆ ಇದು ಹೇಳಿದ ಮೇಲೆ ನಂತರ ಇಷ್ಟಾದ ಆಯಿತು ಅಂತ ಹೇಳಿದ ಮೇಲೆ ಭಾವೇನ ನಿಶ್ಚಿಂತೈವಾನೇ ಭಜನೀಯ ಭಗವಾನೇ ಭಜನೀಯ ಸರ್ವದಾ ಎಲ್ಲ ಎಲ್ಲ ಕಾಲದಲ್ಲಿಯೂ ಅಂದ್ರೆ ಕಾಲವನ್ನು ಸೂಚಿಸುತ್ತದೆ ಈಗ ಸಂಸ್ಕೃತದಲ್ಲಿ ಎರಡು ರೀತಿಯ ದ ಇದೆ ಒಂದು ದ ಇನ್ನೊಂದು ಧ ಯಾರಿಗೆ ಉಚ್ಚಾರಣೆ ಮಾಡಕ್ ಬರುದಿಲ್ವೋ ಅವರು ಎರಡು ಒಂದೇ ತರ ಇದೆಯಲ್ಲ ಅಂತ ಒಂದು ಮಹಾಪ್ರಾಣ ಇನ್ನೊಂದು ಅಲ್ಪ ಪ್ರಾಣ ಅಂತ ಪ್ರಾಣದಲ್ಲಿ ವ್ಯತ್ಯಾಸ ಒಂದಕ್ಕೆ ಕಡಿಮೆ ಪ್ರಾಣ ಇನ್ನೊಂದಕ್ಕೆ ಹೆಚ್ಚು ಪ್ರಾಣ ಇದೆ ಕಡಿಮೆ ಪ್ರಾಣ ಇರೋದು ಕಾಲವನ್ನು ಸೂಚಿಸುತ್ತದೆ ಸರ್ವ ಅಂದ್ರೆ ಎಲ್ಲ ಕಾಲದಲ್ಲಿಯೂ ಅಂತ ಸರ್ವಧ ಅಂದ್ರೆ ಎಲ್ಲ ಬಗೆಯಾಗಿಯೂ ಅಂತ ಇಲ್ಲಿ ಎರಡನೆಯ ಭಾವ ಇದೆಯಲ್ಲ ಸರ್ವ ಭಾವೇನ ಅದಕ್ಕೆ ಈ ಶಬ್ದವನ್ನು ಹಾಕೋಳು ಅವಳು ಕನ್ಫ್ಯೂಷನ್ ಆಗುತ್ತೆ ಅಂತ ಹಾಕಲಿಲ್ಲ ಅದನ್ನು ನಾನು ಸುಂದರವಾಗಿ ಇಲ್ಲಿ ಅದನ್ನು ಹೇಳಿ ತೋರಿಸ್ತೀನಿ ನೋಡಿ ಸರ್ವದಾ ಸರ್ವಧ ನಿಶ್ಚಿಂತೈಹಿ ಭಗವಾನೇ ಭಜನೀಯ ವ್ಯತ್ಯಾಸ ಇದೆ ಗೊತ್ತಾಯ್ತಲ್ಲ ಎಲ್ಲ ಕಾಲದಲ್ಲಿಯೂ ಎಲ್ಲ ರೀತಿಯಲ್ಲಿಯೂ ಭಗವಂತನೊಬ್ಬನನ್ನೇ ಭಗವಾನ್ ಏವ ಭಗವಂತನೊಬ್ಬನನ್ನೇ ಭಜನೀಯ ಭಕ್ತಿ ಮಾಡಲು ಪಡತಕ್ಕದ್ದು ಬೇರೆ ಯಾವನಲ್ಲಿಯೂ ಅಲ್ಲ ಭಗವಾನ್ ಅಂದರೆ ಇಲ್ಲಿ ಈಶ್ವರವನ್ನು ಮಾತ್ರ ಬೇರೆ ಯಾವ ದೇವತೆಗಳನ್ನೂ ಅಲ್ಲ ಬೇರೆ ಯಾವ ವಿಭೂತಿಗಳನ್ನೂ ಅಲ್ಲ ಕೇವಲ ಭಗವಂತನನ್ನು ಮಾತ್ರ ಸರ್ವದಾ ಎಲ್ಲ ಎಲ್ಲ ಕಾಲದಲ್ಲಿ ನಾನು ಕೇವಲ ಬೆಳಿಗ್ಗೆ ಒಂದು ಗಂಟೆ ಸಾಯಂಕಾಲ ಒಂದು ಗಂಟೆ ಮಾಡಿದ್ರೆ ಸರ್ವದ ಅಗತ್ಯ ಸರ್ವ ಇಲ್ವಲ್ಲ ಸರ್ವ ಇಲ್ವಲ್ಲ ಅದು ದ್ವಿದ ಆಗುತ್ತೆ ಎರಡು ಕಾಲ ಆಗುತ್ತೆ ಅಥವಾ ಸಂಧೆ ಮಾಡಿದ್ರೆ ಆಚೆ ಭಗವಂತನ ಉಪಾಸನೆ ಮಾಡಿದಾಗ ಆಯ್ತು ಅದು ತ್ರಿದ ಆಯ್ತ ಮೂರು ಕಾಲ ಆಯ್ತು ಸರ್ವ ಬರಲಿಲ್ಲ ಭಗವಂತ ಇಲ್ಲೇನು ಹೇಳಿದ್ದಾನೋ ಸೂತ್ರದಲ್ಲಿ ಆ ಅರ್ಥ ಬರಲಿಲ್ಲ ಸರ್ವದ ಅಂದ್ರೆ ಎಲ್ಲ ಕಾಲದಲ್ಲಿಯೂ ಸಮಯ ನಿರ್ದೇಶನೇ ಇಲ್ಲ ನೀವು ಏನು ಕೆಲಸ ಮಾಡ್ತಾ ಇರಲಿ ಯಾವ ಕೆಲಸ ಮಾಡ್ತಾ ಇರಲಿ ಅದು ಇಂಥ ಕೆಲಸ ಅಂತಲ್ಲ ಪೂಜೆ ಆಗಿರ್ಬೋದು ಅಥವಾ ಅತ್ಯಂತ ಕ್ಷುಲ್ಲಕವಾದಂತಹ ಕೆಲಸವಾಗಿರ್ಬೋದು ಯಾವ ಕೆಲಸ ಆದರೂ ಪರವಾಗಿಲ್ಲ ಕೆಲಸ ಮುಖ್ಯ ಅಲ್ಲ ಅಲ್ಲಿ ಮಂತ್ಸಲ್ಲಿ ಏನು ನಡೀತಾ ಇದೆ ಅನುಮತ ಅವನು ಮಂತ್ನಲ್ಲಿ ಯಾರಿದ್ದಾರೆ ಅನುಮುಖ್ಯ ಎಲ್ಲ ಕಾಲದಲ್ಲಿ ಯಾರಿದ್ದಾರೆ ಭಗವಂತನಿರಬೇಕು ಎಲ್ಲ ಕಾಲದಲ್ಲಿ ಎಲ್ಲಾ ಕಾಲದಲ್ಲೂ ಭಗವಂತ ಅಲ್ಲಿ ಬಂದು ಕೂತಿರ್ಬೇಕು ಆಗಲಿ ರಾತ್ರಿ ಮಧ್ಯಾಹ್ನವಾಗಲಿದೆ ಸಾಯಂಕಾಲವಾಗಲಿದೆ ಮೂರು ಅವಸ್ಥೆಯಲ್ಲಿಯೂ ಸಾಧ್ಯವಾದರೆ ಸಾಧ್ಯವಾದರೆ ಮೂರು ಅವಸ್ಥೆಯಲ್ಲಿಯೋ ಜಾಗೃತ್ ಸ್ವಪ್ನ ಸುಶುಕ್ತಿ ಮೂರು ಅವಸ್ಥೆಯಲ್ಲಿಯೂ ಕೂಡ ಆ ಭಗವಂತನನ್ನೇ ಭಕ್ತಿ ಮಾಡಬೇಕು ಹೇಗದು ಏನೇನು ಜಾಗೃತ್ ಅವಸ್ಥೆಯಲ್ಲಿ ನಾನು ಮಾಡ್ತಾ ಇದ್ದೇನೆಯೋ हे परमा कूड़ा निन्दे नानु नृत्य गिरीधर आगे नाचूंगी नाच नाच मे रिझाऊंगी गिरीधर आगे नाचुंग गिरीधर नियतम ना, कृष्ण गिरीधर अव मुझे नान नर्तन कुणीत ಭಗವಂತನ ಮೂತ್ರ ಮಾತ್ರ ನಾನು ಕುಣಿತೇನೆ ಏನೋ ನರ್ತನ ಮಾಡ್ತೇನೆ ರಿಜಾವುಂಗಿ ರಿಜಾವುಂಗಿ ನಾನು ಸಂತೋಷಪಡಿಸ್ತೇನೆ ಅವನನ್ನು ನಾನು ಸಂತೋಷ ಪಡಿಸ್ತೇನೆ ಬೇರೆ ಮುಂದೆ ನಾನು ನರ್ತನ ಮಾಡಿ ಸಂತೋಷಪಡಿಸೋದಲ್ಲ ಹಣ ಬೇಕು ಆದ್ರಿಂದ ಏನು ದಮ್ಮೆಯ ದತ್ತೆಯ ಹೊಡೆಯೋದೇನು ಮುಖದ ಹಾವಭಾವ ಚೇಂಜ್ ಆಗೋದೇನು ಭಿಕ್ಷೆ ಬೀಳುವ ರೀತಿ ಏನು ಅದು ಒಂದು ನರ್ತನವೇ ನಾವು ಮಾಡ್ತಾ ಇರೋದು ದೈನಂದಿನ ನಮ್ಗೆ ಏನ್ ಬೇಕು ಅದನ್ನ ಕಿಟ್ಸ್ಕೋಬೇಕಾದ್ರೆ ಏನೋ ಒಂದು ಅಧಿಕಾರ ಕಿಟ್ಸ್ಕೋಬೇಕು ಅಂದ್ರೆ ಏನು ಹಲ್ ಕಿರಿತಾರೆ ಏನ್ ನಾಟಕ ನಡೆಯುತ್ತೆ ಏನ್ ತನ ನಡೆಯುತ್ತೆ ಅದೆಲ್ಲ ನರ್ತನವೇ ಅದು ಆದ್ರೆ ಭಗವಂತನಿಗೋಸ್ಕರ ಈ ನರ್ತನ ಮಾಡ್ತಾರ ಯಾರು ನೀರ ಆದ್ರೆ ಇಲ್ಲಿ ನಾನು ಏನೇನು ಕೆಲಸವನ್ನು ಮಾಡ್ತಾ ಇದ್ದೀನೋ ಯಾವಾಗಲೂ ಕೂಡ ನಾನು ಮಾಡ್ತಾ ಇರ್ತಕ್ಕಂತಹ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಇಲ್ಲಿ ಭಗವಂತನ ಸ್ಮರಣೆ ನಡೀತಾ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮಾಡುವ ಕ್ಷುಲ್ಲಕವಾದಂತಹ ಕೆಲಸಗಳು ಕೂಡ ಅವನ ಮುಂದೆ ನಾನು ಮಾಡ್ತಾ ಇರ್ತಕ್ಕಂತಹ ಭಜನೆ ಆಗುತ್ತೆ ಇಲ್ಲಿ ಅವನ ಸ್ಮರಣೆ ಇಲ್ಲದೆ ಹೋದರೆ ನಾನು ಪೂಜೆ ಮಾಡ್ತಾ ಇದ್ರು ಕೂಡ ಅದು ಪೂಜೆ ಆಗಿಲ್ಲ ವ್ಯತ್ಯಾಸ ಇಷ್ಟೇ ಇಲ್ಲಿ ಏನು ನಡೀತಾ ಇಲ್ಲಿ ಏನು ನಡೀತಾ ಇಲ್ಲಿ ಭಗವಂತ ಇದ್ರೆ ಹೊರಗಡೆ ಏನ್ ನಡೀತಾ ಇದ್ರು ಕೂಡ ಅದೊಂದು ಪೂಜೆ ಆಗಿದೆ ಸದನ ಅನ್ನುವಂಥ ಒಬ್ಬ ಭಕ್ತ ಇದ್ದ ಮಹಾರಾಷ್ಟ್ರದ ಅವನ ವೃತ್ತಿ ಏನು ಅಂದ್ರೆ ಕಟುಕ ಕಟುಕ ಮಹಾ ವಿಷ್ಣು ಭಕ್ತ ವಿಠಲ್ನ ಭಕ್ತ ಅವನಿಗೆ ಎಲೆ ಒಂದು ಕಲ್ ಸಿಕ್ಕಿದೆ ಆಗಿನ ಕಾಲದಲ್ಲಿ ತೂಕದ ಭಟ್ಟು ಅಂದ್ರೆ ಒಂದ್ ಕಡೆ ಕಲ್ಲಿಡೋರು ಅವ್ರಿಗೆ ನಿರ್ದಿಷ್ಟ ಇನ್ನೊಂದ್ ಕಡೆ ಏನು ಮಾರ್ತಾರೋ ಅವರು ಅವನೇನ್ ಮಾಡ್ತಾ ಇದ್ದ ಒಂದು ಕಲ್ಲು ಅದು ಯಾರಿಗೋ ಅವನಿಗೆ ಯಾರೋ ಕೊಟ್ಟಿದ್ದು ಆ ಕಲ್ಲ ಒಂದ್ ಕಡೆ ಇಡ್ತಾನೆ ಪೂಜೆ ಮಾಡ್ತಾನೆ ಅದ ಹಿರ್ಮಾಡ್ತಾನೆ ಅಹ್ ತಕ್ರಿಯಲ್ಲಿ ಇಡ್ತಾನೆ ಇನ್ನೊಂದ್ ಕಡೆ ಮಾಂಸ ಈ ಕ್ರಿಯೆ ಮಾಡ್ತಾ ಇದ್ದಾನೆ ಮನಸ್ಸಿನಲ್ಲಿ ಯಾವಾಗಲೂ ಭಗವಂತನ ಸ್ಮರಣೆ ವಿಠಲ್ನ ಸ್ಮರಣೆ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ಅಂತ ಅದೇ ಸ್ಮರಣೆ ಒಮ್ಮೆ ಆ ದಾರಿಯಾಗಿ ಒಬ್ಬ ಬಂದ ಅವನು ಯಾವ ಬಂದಿಲ್ಲ ನೋಡ್ತಾನೆ ನೋಡ್ತಾನೆ ಇವನೇನ್ ಮಾಡ್ತಾ ಇದ್ ತಕ್ಕಡಿಯಲ್ಲಿ ಮಾಂಸ ಇಟ್ಕೊಂಡಿದ್ದ ಇನ್ನೊಂದು ತಕ್ಕಡಿಯಲ್ಲಿ ಥಾಳಿಗ್ರಾಮ ಕೋಪ ಉಕ್ಕಿ ಹೇಳ್ತವ ನೀವು ಕೊಡಿಲಿಕ್ಕೆ ಬಂದ ಏನ್ ಏನ್ ಮಾಡ್ತಾ ಇದೆಯಾ ನೀನು ನೀನ್ಗೇನಾದ್ರೂ ಸ್ವಲ್ಪ ಬುದ್ಧಿ ಇದೆಯಾ ಯಾರು ಅತ್ಯಂತ ಪರಮ ಪವಿತ್ರ ಅಂತ ಹೇಳಿ ಈ ಥಳಿಗ್ರಾಮವನ್ನ ಅತ್ಯಂತ ಮಡಿ ಇಂದ ಪೂಜೆ ಮಾಡ್ತಾ ಇದ್ದಾರೋ ಅದನ್ನ ನೀನ್ ಮಾಂಸದ ತಕ್ಕಡಿಯಲ್ಲಿ ಇಟ್ಟೆವು ವ್ಯಾಪಾರ ಮಾಡ್ತಾ ಇದೆಯಾ ನೀನು ವ್ಯಾಪಾರ ಮಾಡ್ಲಿಕ್ಕೆ ಉಪಯೋಗಿಸ್ಕೊಳ್ತಾ ಇದೆಯಲ್ಲ ನೀನು ಚೆನ್ನಾಗಿ ಬುದ್ಧಿ ಹೇಳಲ್ಲ ಅವನು ಒಂದಿಷ್ಟು ವೇದ ಅಂತ ಹೇಳಿದೆ ನಂತರ ನೀನು ಇನ್ನೊಂದು ಕಲ್ಲು ಯಾಕೆ ತಗೊಳ್ಬಾರ್ದು ಅಂತ ಹೇಳಿ ಇನ್ನೊಂದು ಕಲ್ಲನ್ನು ಕೊಟ್ಟು ಇವನ ಕಲ್ಲನ್ನು ಸಾದಿಗ್ರಾಮ ತೆಗೆದುಕೊಂಡ ತೆಗೆದುಕೊಂಡು ಪೂಜೆ ಮಾಡಲಿಕ್ಕೆ ಶುರು ಮಾಡಬಾರ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಆ ರಾತ್ರಿ ಅವನು ಕಂತ ಇದ ಹೇಳ್ತಾ ಇದ್ದ ಅಯ್ಯ ನಿನ್ನ ಪೂಜೆ ನನಗೆ ಬೇಡಪ್ಪ ತುಂಬ ನಿರತವಾಗಿದೆ ನಾನು ಅವನ ಬಳಿಯಲ್ಲಿ ಎಷ್ಟೋ ಚೆನ್ನಾಗಿದ್ದೆ ಎಷ್ಟು ಸುಂದರವಾಗಿ ಅವನು ಎಷ್ಟು ಉಪಚಾರ ಮಾಡ್ತಾ ಇದ್ದ ನನಗೆ ಎಷ್ಟು ಪ್ರೀತಿ ಮಾಡ್ತಾ ಇದ್ದ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲಿ ನನಗೆ ಯಾಕೋ ಒಗ್ತಾ ಇಲ್ಲ ಕಾಣೋ ನನಗೆ ವಾಪಸ್ ಅಲ್ಲಿಯೇ ಕರ್ಕೊಂಡು ಹೋಗು ನನಗೆ ವಾಪಸ್ ಅಲ್ಲಿಯೇ ಕರ್ಕೊಂಡು ಹೋಗು ನನಗೆ ಇದು ಬೇಕಾಗಿಲ್ಲ ನಿನ್ನಲ್ಲಿ ನೀನೇನೇನು ವಿವಿಧ ಭಕ್ಷ್ಯಭೋಜ್ಯಗಳಿರ್ತೀಯೋ ಏನೇನು ಅಭಿಷೇಕ ಮಾಡ್ತೀಯೋ ಯಾಕೋ ಸರಿ ಬರ್ತಾ ಇಲ್ಲ ನನಗೆ ಯಾಕೆ ಭಾವ ಇಲ್ಲ ಭಾವಗ್ರಾಹಿ ಜನಾರ್ದನ ಆ ಭಗವಂತ ನೋಡ್ತಕ್ಕಂಥದ್ದು ಭಾವವನ್ನೇ ಹೊರಟು ಹೊರಗಡೆ ನಿಮ್ಮ ಏನು ನೀನು ಮಾಡ್ತೀರಾ ಕರ್ಮ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಅನ್ನೋದು ಕರ್ಮ ಬೇಕಾಗಿಲ್ಲ ಕರ್ಮ ನಿಮಗಿಂತೂ ಚೆನ್ನಾಗಿ ಅವನಿಗೆ ಗೊತ್ತಿದೆ ಏನೇನು ಮಾಡಬೇಕು ನಾವು ಎಷ್ಟು ಮಾಡಿದ್ರೂ ಕೂಡ ಅದು ಅಪೂರ್ಣವೇ ಕರ್ಮ ಪೂಜೆಯನ್ನ ಯಾರೂ ಕೂಡ ತಾಂಗವಾಗಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ತುಂಬ ಕಷ್ಟ ಏನೇ ಇದ್ರೂ ಕೂಡ ಒಂದಿಷ್ಟು ಲೋಕದೋಷ ಇದ್ದೇ ಇರ್ತದೆ ಅದಕ್ಕೋಸ್ಕರ ನಾವು ಕೊನೆಯಲ್ಲಿ ಹೇ ಪರಮಾತ್ಮ ನ ಕಿಂಚಿತ್ ಲೋಕದೋಷವನ್ನ ನೀನು ಕ್ಷಮಿಸಿಬಿಡು ಅಂತ ಹೇಳಿ ಒಂದು ಪ್ರಾರ್ಥನೆ ಮಾಡ್ತೇವೆ ಪ್ರತಿಯೊಂದು ಪೂಜೆ ಅಂತಿದ್ರು ಯಾಕೆ ಅಂದ್ರೆ ಅದು ಮಾಡ್ಲಿಕ್ಕೆ ಸಾಧ್ಯ ಕಲಿಯುವುದು ತುಂಬ ಕಷ್ಟ ಈ ಕರ್ಮಕಾಂಡ ತುಂಬ ಕಷ್ಟ ಲೋಪದೋಷ ಬಂದೇ ಬರುತ್ತೆ ಹೇಳಿದಂತೆ ಆಗುವುದಿಲ್ಲ ತಕ್ಷಣ ಅವನಿಗೆ ಹೊಡೆದಂಗಾಯ್ತು ವಾಪಸ್ಸು ಹೋಗಿ ಅಲ್ಲಿ ಅವನಿಗೆ ದೀರ್ಘದಂಡ ಪ್ರಣಾಮ ಮಾಡಿ ಹೇ ನೀನು ನನಗಿಂತೂ ಆ ವಿಠಲ್ನ ಅನನ್ಯ ಭಕ್ತ ಅಂತ ಹೇಳಿ ವಾಪಸ್ ಅವನಿಗೆ ಕೊಟ್ಬಿಟ್ಟು ಒಂದು ಆದ್ರಿಂದ ನೋಡಿ ಭಗವಂತನಿಗೆ ಎಂತ ಪೂಜೆ ಇಷ್ಟ ಆಯ್ತು ಅಂತ ಮಾಡಿ ಪೂಜೆ ಏನು ಮಾಡ್ತಾ ಇರಲಿಲ್ಲ ಅವನು ಅಭಿಷೇಕವೂ ಮಾಡಲಿಲ್ಲ ಏನೂ ಇಲ್ಲ ಗಲೀಗು ಅವ್ನು ಮಾಡ್ತಾ ಇದ್ರು ಆದ್ರೆ ಭಗವಂತ ಏನ್ ನೋಡ್ತಾ ಇದ್ದ ಇಲ್ಲಿ ನೋಡ್ತಾ ಇದ್ದ ಆದ್ರಿಂದ ಸರ್ವದ ಎಲ್ಲ ಕಾಲದಲ್ಲಿಯೋ ಸರ್ವ ಎಲ್ಲ ಭಾವದಲ್ಲಿಯೋ ಎಲ್ಲ ಭಾವದಲ್ಲಿಯೋ ಭಾವ ಎಲ್ಲ ರೀತಿಯಲ್ಲಿಯೂ ಯಾವ ಕಾಲದಲ್ಲಿಯೋ ಎಲ್ಲ ರೀತಿಯಲ್ಲಿಯೂ ಕೂಡ ನಿಶ್ಚಿಂತೈಹಿ ನಿಶ್ಚಿಂತೈಹಿ ಅಂದ್ರೆ ಏನು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನೋಡೋದು ನಿಶ್ಚಿಂತನಾಗಿ ಅಂತ ಅರ್ಥ ಅದು ಹೇಗೆ ನಿಶ್ಚಿಂತನಾಗಿ ಮುಂದಿನ ತರಗತಿಯಲ್ಲಿ ಕೇಳ ಓಂ ಪೂರ್ಣಮದಃ ಪೂರ್ಣಮಿದ ಪೂರ್ಣ ಪೂರ್ಣಮುಧ್ಯತೆ ಪೂರ್ಣತ್ಯಪೂರ್ಣಮೂರ್ಣಮೇವಶಿಷ್ಯತೆ ಓಂ ಶಾಂತಿಶಾಂತಿಶಾಂತಿ ಹರಿ ಓಂ ತತ್ಸ್ರೀಕೃಷ್ಣಾರ್ಪಣಮಸ್ತು Thank you.